ಶಿಷ್ಯಾನ್ ಶರ್ವೃಂದ್ರವೃಂದೇ ಆನಂದ ತೀರ್ಥಾಯ ಶಿರೋ ಮಣೆಸ್ತಾಂದ್ರಣಮ್ ವ್ಯಾಸುನಾಸ ಕಳಿಸಬಹುದಾಗಿತ್ತಲ್ಲೂತೆಯಲ್ಲಿದ್ದು ಕೂಡ ಯಾರನ್ನೋ ಒಂದು ಒಂದು ಗಣವನ್ನ ಒಂದು ಆಸುರ ಗುಂಪನ್ನ ತಮಸ್ಸ ಕಳಿಸ್ಲಿಕ್ಕೆ ಸೀತಾದೇವಿಯರನ್ನು ದೂರ ಇಟ್ಟ ಅಂತ ಸಜ್ಜನರಿಗೂ ಗೊಂದಲ ಯಾಕ ಆ ಪ್ರಕರಣ ಯಾಕೆ ನಡೆಸಬೇಕಾಗಿತ್ತು ಅದಕ್ಕೆ ಉತ್ತರ ಕೊಟ್ಟಿರುವ ಆಚಾರ್ಯರು ಬ್ರಹ್ಮವಾಕ್ಯಮ್ ರಥಮೇವ हिंसु पाप माड़ी सहित को रमानारायण वा तरबे अंद वोलस अ परमात्मे ते आक्य सत्य ऐसा सत्यंधात निज नृत्य भाषित चतुर्मुख ब्रह्मदेवर मतमोस्कमात्मा प्रसक्ति बताल अदर मत का ತೇನಚಾಂದಯೂರಾಸುರ ಯಜ್ಞೌಚ ಮೈಥಿಲೀ ಆದ್ರದಲ್ಲಿರೆದು ಮತ್ತೆ ಜೂಮಿಯಿಂದ ಹೊರಗಡೆಗೆ ಪ್ರಕಟಳ ಆದವರು ಸೀತಾದೇವಿ ಮತ್ತು ಭೂಮಿಯಲ್ಲೇನೆ ಒಳಗಡೆಯಲ್ಲಿ ಅಯೋನಿಜೆ ಎನ್ನುವುದನ್ನು ತೋರಿಸಲಿಕ್ಕೆ ಅಲ್ಲೇ ಮತ್ತೆ ಒಳಗಡೆಯಲ್ಲಿ ಪ್ರವೇಶ ಮಾಡ್ತಾಳೆ ಸೀತಾದೇವಿ ಪ್ರವೇಶ ಮಾಡೋದಕ್ಕೆ ಮುಂಚೆ ತತ್ರ ಭೂಮಿ ಶಪಥಛಲಾಡ ದೃಷ್ಟಿ ಮಾರ್ಗಮಹಾಯ ಮುಂಚೆನೆ ರಾಮಚಂದ್ರ ದೇವರ ಯಜ್ಞಕ್ಕೆ ಕರೆಸ್ತಾನೆ ಕರೆಸಿದಾಗ ರಾಮದೇವರ ದೃಷ್ಟಿಗೋಚರಗಳಾಗಿ ಶ್ಲೋಕ ತನಕ ಅನೇಕ ಯಜ್ಞಗಳಲ್ಲಿ ಪಾಲ್ಗೊಳ್ಳುತ್ತಾರೆ ಸೀತಾದೇವಿ ಸಜ್ಜನರು ಇದನ್ನು ಚಿಂತನೆ ಮಾಡುವುದರಿಂದಾಗಿ ಅವರಿಗೆ ಮಾತ್ರ ಉತ್ಕೃಷ್ಟವಾದಂತಹ ಸಂಪತ್ ಪ್ರಾಪ್ತಿ ಇದೆ ತತ್ವಜ್ಞಾನದ ಪ್ರಾಪ್ತಿ ಇದೆ ಅದಕ್ಕೋಸ್ಕರ ಹಾಗೆ ನಡ್ಕೊಳ್ತಾನೆ ಪರಮಾತ್ಮ ಇಲ್ಲಿ ಕೆಲವು ನಿರ್ಣಯಗಳನ್ನು ಕೊಡ್ತಾರೆ ಹಾಗೂ ಬ್ರಹ್ಮದೇವರ ಮಾತನ್ನ ನಿಜ ಮಾಡುತ್ತಾನೆ ಎಲ್ಲ ಕಡೆ ಮಾಡ್ತಾನೆ ಬ್ರಹ್ಮದೇವರ ಅವಧ್ಯಾ ಅಂತ ಹೊರ ಕಿಂತ ಹಾಕ್ಬಿಟ್ನಲ್ಲ ಒಂದು ಹಾಕ್ಬಿಡ್ತಾನ ಅವ್ರನ್ನೆಲ್ಲ ಅಜಯ ಅಂತೂ ಹೊರಬುಟ್ಟಿರ್ತಾರೆ ಕಿಂತ ಹಾಕ್ತಾನೆ ಪರಮಾತ್ನ ಏನಾದರದೆಲ್ಲ ರಹಸ್ಯ ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಮಾತಾಡುತ್ತೆ ಗುರುಂ ಹಿ ಜಗತೋ ವಿಷ್ಣು ಹೋಂ ಬ್ರಹ್ಮಾಂಚನ ಸತ್ಸೂನಾ ಇಡೀ ಜಗತ್ತಿಗೆ ಪರಮಾತ್ಮನೇನೆ ಬ್ರಹ್ಮದೇವರನ್ನು ಗುರುಗಳು ಅಂತ ಜಗದ್ಗುರುಗಳು ಅಂತ ಸೃಷ್ಟಿ ಮಾಡಿದ್ದಾರೆ ಅವ್ರ ಮಾತು ಸುಳ್ಳಾಗಿಬಿಟ್ರೆ ನಾಳೆ ಏನಾಗುತ್ತೆ ಯಾರ ಮಾತು ಬೇಕಾದ ಸುಳ್ಳಾಗತ್ತೆ ಏನ್ ಬೇಕಾದ ಆಗತ್ತೆ ಅಂತ ಈ ಕ್ರಮದಿಂದಾಗಿ ನಾಳೆ ಯಾರೇನ್ ಬೇಕಾದ್ರೂ ಮಾಡ್ಲಿಕ್ಕೆ ಶುರು ಮಾಡ್ತಾರೆ ಇಲ್ಲ ಬ್ರಹ್ಮದೇವರ ಮಾತು ಮಾತ್ರ ಸುಳ್ಳಾಗಲ್ಲ ಇದೆ ನಿಜವೃತ್ಯ ನಿಜವೃತ್ತಿಯವರು ಅಂದ್ರೆ ಅದು ಬ್ರಹ್ಮದೇವರೇ ಅಂತವರ ವಾಕ್ಯವನ್ನ ಇಂದೂ ಸುಳ್ಳು ಮಾಡೋಲ್ಲ ಇಬ್ಬರ ವಾಕ್ಯವು ಜನ ಅಂತಾರೆ ಬ್ರಾಹ್ಮಣರು ಏನಾರು ಕೂಡ ಸುಳ್ಳಾಗಬಾರ್ದು ಹಾಲು ನೋಡ್ಕೊಳ್ತಾನೆ ತನ್ನ ವೃತ್ತಿಯರು ರೀತಿಯಲ್ಲಿ ಕಾಪಾಡ್ತಾರೆ ಪರಮಾತ್ಮ ಅಂತಹದ್ದು ಸಜ್ಜನರಲ್ಲಿ ಎಂದೂ ಕೂಡ ಆ ಮಾತು ಸುಳ್ಳಾಗದೇ ಇದ್ದಂತೆ ನೋಡ್ಕೊಳ್ತಾರೆ ದುರ್ಜನರಲ್ಲಿ ಹಾಗಾದ್ರೆ ಅದಕ್ಕೆ ಮಾತಾಡ್ತಾರೆ ಪಾರಲೌಕಿಕವಾಗಿ ಬೇರೆ ಲೋಕದ ವಿಚಾರದಲ್ಲಿ ಏನಾರ ಮಾತಾಡಿದ್ರೆ ಮೋಕ್ಷಾದ ವಿಚಾರದಲ್ಲಿ ಸ್ವರ್ಗದ ವಿಚಾರದಲ್ಲಿ ಏನು ಅವರ ಹಾಗೆಲ್ಲ ವಿಚಾರ ಮಾಡಿದ್ರೆ ಮಾತಾಡೋದೇ ಇಲ್ಲ ಸಮಗ್ರ ವೇದಶಾಸ್ತ್ರಗಳು ಬುದ್ಧಿಯಲ್ಲಿದೆ ಅವರಿಗೆ ವಿಚಾರ ಮಾಡದೆ ಮಾತಾಡೋಲ್ಲ ಅಂತಹ ಮಾತನ್ನ ಅವರು ಆಡಿದ್ದಾರೆ ಅಂತಂದ್ರೆ ಪಾರಲೌಕಿಕವಾಗಿ ವಿಚಾರ ಏನಾದ್ರು ಪರಲೌಕಿಕಕ್ಕೆ ಸಮ ಈ ಲೌಕಿಕ ವಿಚಾರ ಅಲ್ಲ ಅದಕ್ಕೆ ವಿರುದ್ಧವಾದ್ರು ಅಂದ್ರೆ ಅದನ್ನು ಮಾತ್ರ ಎಂದೂ ಕೂಡ ಮೀರಲ್ಲ ಪರಮಾತ್ಮ ಲೌಕಿಕವಾಗಿ ಮಾತಾಡಿದ್ದನ್ನು ಐಹಿಕ ಇಹಲೋಕಕ್ಕೆ ಸಂಬಂಧಪಟ್ಟನ್ನು ಮಾತಾಡಿದ್ದರೆ ತ್ವಸುರೇಶ್ವೇವ ಕ್ವಚಿ ದಂತಿ ಜನಾರ್ಧನ ಅದು ಎಲ್ಲ ನೀರಲ್ಲ ಕೆಲವನ್ನ ಮಾತ್ರ ಮೀರಿ ರೀತಿಯಲ್ಲಿ ನಡೀತಾರೆ ಅದಕ್ಕೋಸ್ಕರವಾಗಿ ನರಸಿಂಹ ರೂಪದಲ್ಲಿ ಪರಮಾತ್ಮ ನರಸಿಂಹ ಅವತಾರದಲ್ಲಿ ಓಳಕ್ ಸಾಹಿಬಾರದು ಹೊರಗೆ ಸಾಯಿಬಾರದು ಮೇಲೆ ಕೆಳಗಡೆ ಎಲ್ಲ ಕೇಳಿದ್ದಾನೆ ಅದು ಯಾವ ತಗೊಂಡ ಮರಕ್ಕೂ ಕೂಡ ಬಾಧಕ ಆಗದೆ ಪರಮಾತ್ಮ ತನ್ನ ವಿಚಿತ್ರ ರೂಪವನ್ನು ಊಗರನ್ನು ಹೊಸ್ತಿಲನ್ನು ಇವನ್ನೆಲ್ಲ ಬಳಕೆ ಮಾಡಿ ಸಂಧ್ಯಾಕಾಲ ಇವೆಲ್ಲ ಬಳಕೆ ಮಾಡಿ ಅವ್ನು ಕೊಲ್ಲಿಕೆ ಕಾರಣ ಇದೆ ಅದರಿಂದಾಗಿ ಹಸುರರಲ್ಲೂ ಐಹಿಕವಾಗಿಯೂ ಕೂಡ ಎಲ್ಲ ನಾಶ ಮಾಡೋಲ್ಲ ಅವಧ್ಯತ್ವ ಅಜಯತ್ವ ಕೊಟ್ಟಿದ್ದರೆ ಅದನ್ನು ನಾಶ ಮಾಡಲಿಕ್ಕೆ ಪ್ರಾರ್ಥನೆ ಮಾಡಿರ್ತಾರೆ ದೇವತರು ಬ್ರಹ್ಮದೇವರು ಪ್ರಾರ್ಥನೆ ಮಾಡಿರ್ತಾರೆ ಹೀಗಾಗಿ ಅಂಥದ್ದನ್ನು ನೋಡಿಕೊಂಡು ಮಾತ್ರ ಸಂಹಾರ ಮಾಡುತ್ತಾನೆ ಅವರನ್ನ ಇದು ಎಲ್ಲೂ ಯಾರು ಹೇಳೋಲ್ಲ ಈ ವಿಚಾರಗಳೆಲ್ಲ ಆಚಾರ್ಯರು ಈ ಸೂಕ್ಷ್ಮ ವಿಚಾರ ಪ್ರಸಂಗಿಕವಾಗಿ ಇಲ್ಲಿ ಹೇಳಿಬಿಡ್ತಾರೆ ಎಲ್ಲಿ ಹೇಳಿದ್ದಾರೆ ಪೂರ್ಣ ನೋಡಿದ್ದವರು ಬುದ್ಧಿಯಲ್ಲಿದ್ದರೆ ಹೇಳ್ಬಹುದಷ್ಟೇ ಈ ಪ್ರಸಂಗದಂದು ಅದನ್ನು ಹೇಳ್ತಾ ಇದ್ದಾರೆ ಯಾವುದು ಸುರಾಣಕರನ್ನ ದೈತ್ಯರನ್ನ ಸೀತಾ ವಿಯೋಗ ಚಿಂತನೆ ಮಾಡುವ ಅವರ ಪ್ರಸಂಗ ಬಂದಾಗಿ ಇದನ್ನು ಮಾತಾಡಿದ್ದಾರೆ ನೆನಪಿಟ್ಟುಕೊಂಡಿದ್ದರೆ ಯಾವಾಗಬೇಕತ್ತೆ ಅವರೂ ಕೂಡ ಮಾಡಲ್ಲ ನೆನಪಿರೋನು ಈ ಪ್ರಸಂಗದಲ್ಲಿ ಏನೋ ನಿರ್ಣಯ ಕೊಟ್ಟಿದ್ದಾರೆ ಆಚಾರ್ಯರು ಮತ್ತೆ ತೆಗೆದು ನೋಡಲಿಕ್ಕೆ ವಾಯ ಮಾಡಿದ್ದಾರೆ ವಾಯುದೇವರು ಕೆಲವೊಮ್ಮೆ ಎಲ್ಲ ಹೇಳಿದ್ದಾರೆ ಆದರೂ ಕೂಡ ಬ್ರಹ್ಮಾಸ್ತ್ರಕ್ಕೂ ಹೊರ ಕೊಡಲು ಈಗ ನಾನು ಬೆಲೆ ಕೊಡಬೇಕಾದ್ರಿಂದಾಗಿ ಕಟ್ಟುಬಿಡ್ತೇನೆ ಅಂತ ಕಟ್ಟಬಿದ್ರು ಸ್ವಯಂ ತಾವೇ ಮೇಲ್ಲಿಕ್ಕೆ ಶಕ್ತಿ ಇದ್ದರೂ ಕೂಡ ವಾಯುದೇವರೇ ಹಾಗೆ ಮಾಡ್ತಾ ಇರಲ್ಲ ಹಾಗಾದ್ರೆ ಏನು ಅದಕ್ಕೆ ಅಭಿಪ್ರಾಯ ಅಂತ ಕೇಳಿದರೆ ನಿಜಾಧಿಕ್ ವಿಜ್ಞಪ್ತಿಯಾಯು ತಮಗಿಂತ ಬ್ರಹ್ಮದೇವರು ಅಧಿಕರು ಕೆಲವೊಮ್ಮೆ ಅದಕ್ಕೆ ಬೆಲೆ ಕೊಡ್ತಾರೆ ಕ್ವಚಿತ್ ಬ್ರಹ್ಮತ್ವ ಆತ್ಮೀಯಂ ಅರ್ಧ ಇನ್ನ ಕ್ವಚಿತ ಇನ್ನು ಕೆಲವು ಕಡೆಯಲ್ಲಿ ಅದು ಆಜ್ಞೆ ಆ ಬ್ರಹ್ಮದೇವರು ಪರಮಾತ್ಮನ ಅಪ್ಪಣೆಯಿಂದಲೇ ಅದನ್ನು ಮೀರ್ತಾರೆ ಕೆಲವು ಕಡೆಯಲ್ಲಿ ಅದಕ್ಕೆ ಬದ್ಧರು ಆಗ್ತಾರೆ ಮೀರ್ತಾರೆ ನೋಡ್ಕೊಂಡೇನೆ ಆ ಸಂದರ್ಭ ಉಚಿತವಾಗಿಯೇನೆ ಅವನ ಬ್ರಹ್ಮತ್ವ ಆತ್ಮೀಯ ಮುಂದೆ ನಾನು ಬರುವವನು ನಮ್ಮಲ್ಲೇ ಆ ಸಾಮ್ಯ ಇದೆ ಅನ್ನೋದನ್ನ ತೋರಿಸಲಿಕ್ಕೋಸ್ಕರವಾಗಿಯೂ ಕೂಡ ಅದನ್ನು ಆ ರೀತಿಯಲ್ಲಿ ನಡೆಸ್ತಾರೆ ನಾಣ್ಯ ವಾಯುದೇವರು ಮತ್ತು ಪರಮಾತ್ಮ ಇಬ್ಬರು ಮಾತ್ರ ಅವರ ವರವನ್ನು ಶಾಪವನ್ನು ಸ್ವಲ್ಪ ಮೀರಿ ನೆಡಿಲಿಕ್ಕೆ ಸಾಧ್ಯ ಇದೆ ಶಾಪ ಕೊಟ್ಟಿದ್ವಿ ಮುಂದೆ ಬರುತ್ತೆ ಬ್ರಹ್ಮದೇವರೇ ವಸಿಷ್ಠನಲ್ಲಿ ನಿಂತು ಶಾಪ ಕೊಡುತ್ತಾರೆ ವಸುಗಳಿಗೆಲ್ಲ ಏಳು ಜನ ವಸುಗಳೇನಿದ್ದಾರೆ ಎಂಟು ಜನ ಒಟ್ಟು ಅವರೆಲ್ಲರೂ ಅದರಲ್ಲಿ ದ್ವಿನಾಮಕ ವಸುವಿಗೆ ಇನ್ನು ಹೆಂಡತಿಯಿಂದ ವಿಯೋಗ ಆಗಲಿ ಮದುವೆ ಆಗದೆ ಹೋಗಲಿ ಅವಳ ನಿಮಿತ್ತದಿಂದಲೇ ಜಗಳಾಗಿ ನಿನಗೆ ಮರಣ ಬರಲಿ ಇವೆಲ್ಲ ಶಾಪ ಕೊಟ್ಟಿದ್ದಾರೆ ಭೀಷ್ಮಾಚಾರ್ಯರ ಈ ದೊಡ್ಡ ಪ್ರಕರಣಕ್ಕೆ ಕಾರಣ ಅದೇ ನಿಮ್ಮಿಬ್ಬರಿಗೆ ವೈರ ಉಂಟಾಗಲಿ ಇವೆಲ್ಲ ಶಾಪ ಇದೆ ಅಷ್ಟೇ ಯಾಕೆ ದ್ರೌಪದಿ ದೇವಿಯರಾಗಿ ಬರಲಿಕ್ಕೆ ಈ ನಾಲ್ಕು ಜನಕ್ಕೆ ಶಾಪ ಬೀಳುತ್ತೆ ಬ್ರಹ್ಮದೇವರು ಕೊಟ್ಟ ಶಾಪ ಅದು ಮಹಾರಾಜನಿಗೆ ಬ್ರಹ್ಮದೇವರು ಶಾಪ ಕೊಡ್ತಾರೆ ವರುಣದೇವರಿಗೆ ಬ್ರಹ್ಮದೇವರ ಶಾಪ ಇದ್ದಿದ್ದರಿಂದಲೇ ಮಹಾಶುದು ಶಂತನು ಅಂತ ಎರಡು ರೂಪ ತೊಗೊಂಡು ಬರ್ತಾರೆ ಮುಂದಿದೆ ಅದು ಹನ್ನೊಂದನೇ ಅಧ್ಯಾಯದಲ್ಲೇ ಬರುತ್ತೆ ಈಗಾಗಲೇ ಒಂಬತ್ತನೇ ಅಧ್ಯಾಯದಲ್ಲಿದ್ದೀವಿ ಇನ್ನು ಎರಡು ಅಧ್ಯಾಯಕ್ಕೆ ಅದರ ಪ್ರಸಕ್ತಿ ಇದೆ ಅಂದಮೇಲೆ ಬ್ರಹ್ಮದೇವರು ಶಾಪ ಕೊಟ್ಟಿದ್ದೂ ಇದೆ ಹೊರ ಕೊಟ್ಟಿದ್ದು ಇದೆ ಇದನ್ನು ಮೀರ್ಲಿಕ್ಕು ಮತ್ತೊಬ್ಬರಿಗಾಗ ಮೀರ್ಲಿಕ್ಕಾಗುವುದು ಇಬ್ಬರಿಗೆ ಅಪ್ಪಣೆ ಇರೋದರಿಂದಾಗಿ ವಾಯುದೇವರು ಪರಮಾತ್ಮನ ಅಪ್ಪಣೆ ಇದೆ ಬ್ರಹ್ಮದೇವರ ಅಪಮಾನ ಕನ್ನಡವನ್ನು ತೋರಿಸಲಿಕ್ಕೆ ಕೆಲವು ಕಾರಣ ವಿಶೇಷ ಇದ್ದಾಗ ಮಾತ್ರ ಮೀರ್ತಾನೆ ಸುಮ್ನೆ ಮೀರೋಲ್ಲ ಕೆಲವು ಕಡೆಯಲ್ಲಿ ಬದ್ಧರಾಗಿರ್ತಾರೆ ಎರಡೂ ಕೂಡ ಇದೆ ಇದನ್ನು ತೋರಿಸ್ಕೊಡ್ಲಿಕ್ಕೋಸ್ಕರವಾಗಿ ಕೆಲವು ಕಡೆಯಲ್ಲಿ ಹೀಗೆ ನಡೆಸುವುದೇ ಅಯೋಗ್ಯೇಶಿ ವಾಕ್ಯಮತವೂ ಗುರುತೋಅ ಅಯೋಗ್ಯರಲ್ಲಿ ರುದ್ರಾದಿ ದೇವತೆಗಳು ಹೊರ ಕೊಡ್ತಾರಲ್ಲ ಅದನ್ನೇನ್ ಮಾಡಿದ್ದಾರೆ ರುದ್ರಾದಿ ದೇವತೆಗಳು ಕೊಟ್ಟಿದ್ದನ್ನು ಅಯೋಗ್ಯರಲ್ಲಿ ಕೊಟ್ಟಿದ್ದನ್ನು ನಾಶ ಮಾಡಿ ಪರಮಾತ್ಮ ಏಕದೇಶ ಸತ್ಯಂತೂ ಯೋಗ್ಯೇಶ್ವೇ ಗದಾಚ ಯೋಗ್ಯರಲ್ಲೂ ಕೂಡ ಕದಾಚನ ಪರಮಾತ್ಮ ಏಕದೇಶ ಅದನ್ನು ಕಿತ್ತಾಕಿದ್ದು ಇದೆ ರುದ್ರಾದಿ ದೇವತೆಗಳು ಕೊಟ್ಟ ವರವನ್ನು ಕೆಲವೊಮ್ಮೆ ಏಕದೇಶದಿಂದ ಕಿತ್ತಾಕಿದ್ದು ಇದೆ ಅದರಿಂದ ಬರೀ ರುದ್ರಾದೇವತೆಗಳು ವರ ತಗೊಂಡ್ರೆ ಅದಕ್ಕೆ ಪ್ರಯೋಜನ ಇರೋದು ರುದ್ರದೇವರು ಸಜ್ಜನರಿಗೆ ಗರ್ಗಾಚಾರ್ಯರಿಗೆ ಕೃಷ್ಣನ ಕೊಲ್ಲೋ ಮಗಬೇಕು ಅಂತ ಯಾವ ಕೃಷ್ಣ ಅಂತ ಅವ್ರಿಗೆ ಮನೋನಿಯಾಮಕರು ಗೊತ್ತಿಲ್ವಾ ಆದರೂ ಕೃಷ್ಣ ಕೃಷ್ಣ ಅಂತ ಅಷ್ಟೇ ತಬ್ದ ವಾಚ್ಯವಾದದ್ದು ಅಂತ ಅಷ್ಟೇ ಆ ಕಡೆಗೆ ಕೃಷ್ಣ ಸರ್ಪಕ್ಕೊಂದಾಗಿಬಿಡ್ತಾರೆ ಅಲ್ಲಿಗೆ ನಿಲ್ಲಿಸ್ಬಿಟ್ರು ರುದ್ರದೇವರೇ ಆ ಹೊರ ಬಿಡ್ತಾರೆ ಅಂತಹ ವರಗಳನ್ನ ಹರಿವಾಯುಳಿ ಇಬ್ಬರು ಸಜ್ಜನರಿಗೆ ಕೊಟ್ಟಿದ್ರು ಆ ವರವನ್ನು ಮೀರ್ ಬಿಡ್ತಾರೆ ಮೀರಿದ್ದೇನೋದು ದೋಷಕ್ಕೆ ಕಾರಣ ಆಗಲ್ಲ ಅದು ಸಜ್ಜನರಿಗೆ ಯೋಗ್ಯವಾದ ಮಾರ್ಕಂಡೆಯರು ಮುಂತಾದವರು ಕೊಟ್ಟಿದ್ದರ್ಶನ ಮಾಡಿದ್ರೆ ಅದನ್ನು ಬೆಳೆಸ್ತಾರೆ ಹೀಗಿದೆ ನವಿಷ್ಣು ಅವರ ವಚನ ಕಾಪಿ ಮೃಷ ಭಗವತಿ ಕಷ್ಟ ದೇವರು ಕೊಟ್ಟು ಮಾತನ್ನ ತಾನೇ ಮೀರಿದ್ದಾರ ಬೇರೆ ಯಾರು ಮೀರಿದವರು ಮೇಲೋ ಭಗವಂತನ ಮಾತು ಮಿಥ್ಯಾಂತ ಆಗಿತ್ತಿಲ್ಲೆ ವ್ಯರ್ಥ ಮಿಥ್ಯ ಆಗಿತ್ತು ಎಲ್ಲೂ ಇಲ್ಲ ಏತದ ಅರ್ಥೋಪದಾರಷ್ಟು ಉಷ್ಣು ಅರ್ಭವತಿ ಸರ್ವದಾ ಅದು ಎಂದೂ ಭಗವಂತನ ಮಾತು ಸುಳ್ಳಾಗಿಲ್ಲ ಅಂತ ತೋರಿಸಲಿಕ್ಕೋಸ್ಕರನೇ ಯಾವತಾರಗಳಾಗ್ತದೆ ನಾನು ಆಯುಧ ಹಿಡಿಯೋ ಅಲ್ಲ ಅಂತ ಪ್ರತಿಜ್ಞೆ ಮಾಡಿದ್ದಲ್ಲ ಪರಮಾತ್ಮ ಅದು ಆಯುಧ ಹಿಡಿಯೋ ಅಲ್ಲ ಅಂತ ಪ್ರತಿಜ್ಞೆ ಆಯುಧ ಹಿಡಿಯುವಲ್ಲ ಯಾರ ಜೊತೆ ಯುದ್ಧ ಮಾಡೋದು ಆಯುಧ ಹಿಡಿಯಲೇ ಯುದ್ಧ ಮಾಡಲಿಲ್ಲ ಭೀಷ್ಮಾಚಾರ್ಯ ಆಖ್ಯಾನೇ ಆಗಿತ್ತು ಆಯುಧ ಹಿಡಿಸ್ತೇನೆ ಎಂದು ಪ್ರತಿಜ್ಞೆ ಮಾಡಿದ್ದಾರೆ ಏನರ್ಥ ಆಗಿರುತ್ತೆ ಅವನು ಪ್ರತ್ಯೇಕ ಆಯುಧ ಹಿಡಿಯೋಲ್ಲ ಸ್ವರೂಪಭೂತವಾಗಿ ಆಯುಧಗಳು ಆಭರಣಗಳು ಇದ್ದೇ ಇದ್ದಾವೆ ಕಲ್ಲಿನ ವಿಗ್ರಹ ತಮ್ಮ ವಿಗ್ರಹದಲ್ಲೇ ಎಲ್ಲ ಇರುತ್ತೆ ಆದ್ರೆ ನೀವು ಬೆಳ್ಳಿದ್ದು ಬಂಗಾರದ್ದು ತಾಮ್ರದ್ದು ಕವಚ ಹಾಕೋದು ಸ್ವರೂಪದಲ್ಲೇ ಇದೆ ಇಲ್ಲದೆ ಇದ್ದರೆ ಹಿಡಿಯೋದು ಇದ್ದೇ ಇದೆ ಆದ್ರಿಂದ ಹಿಡಿಯೋದು ಅದರ ಅವಶ್ಯಕತೆ ಇಲ್ಲ ಅಂತ ಇದು ಭೀಷ್ಮಾಚಾರ್ಯರ ಅವರು ಮಾಡಿದ್ರು ಪ್ರತಿಜ್ಞೆ ಸತ್ಯ ಸಂಕಲ್ಪನೇ ಇದ್ದ ಪರಮಾತ್ಮ ಅಂತ ಸತ್ಯ ಸಂಕಲ್ಪ ಎಲ್ಲೂ ಆಗಿರಲಿಲ್ಲ ಎಲ್ಲೂ ಅಂತ ಪ್ರಸಕ್ತಿಯೇ ಇಲ್ಲ ಪರಮಾತ್ಮ ಚಾಲ ಅದಕ್ಕೆ ಅಂತ ಎಂದೂ ಭಗವಂತರ ಮಾತು ಸುಳ್ಳಾಗಿಲ್ಲ ಪ್ರವಿಷ್ಯ ಭೂಮಾದೇವಿ ಲೋಕದೃಷ್ಟಿಯನುಸಾರತಃ ರೇಮೇ ರಾಮೇಣ ರೇಮೇ ರಾಮೇಣಾಭಿಯುಕ್ತ ಭಾಸ್ಕರೇಣ ಪ್ರಭಾಯಿತ ಸೂರ್ಯನನ್ನು ಸೂರ್ಯನ ಬೆಳಕನ್ನು ಬೇರೆ ಮಾಡ್ಲಿಕ್ಕೆ ಸಾಧ್ಯನೇ ಅದು ಯಾಕಾಗುವ ಹಾಗೆ ರಮಾನಾರಾಯಣನು ಒಟ್ಟಿಗೆನೇ ಇರ್ತಾರೆ ಅವರನ್ನು ಬೇರೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೂ ಭೂಮಿಯಲ್ಲಿ ಪ್ರವೇಶ ಮಾಡಿ ಮತ್ತೊಂದು ರೂಪದಿಂದ ಭಗವಂತನ ಜೊತೆಯಲ್ಲಿ ಬಿಹಾರ ಮಾಡ್ತಾ ಇದ್ದಾರೆ ಅನೇಕ ಯುಕ್ತಗಳನ್ನ ಆಚರಣೆ ಮಾಡಿತಾನೆ ಅನೇಕ ಯಜ್ಞಗಳನ್ನ ಆಚರಣೆ ಮಾಡಿ ರಾಜರು ಹೇಗಿರು ಒಂದು ಸಂಪತ್ತಿನಲ್ಲಿ ಎಲ್ಲಿ ವಿನಿಯೋಗ ಮಾಡಬೇಕು ಇತ್ಯಾದಿಗಳನ್ನೆಲ್ಲ ತೋರಿಸಿಕೊಟ್ಟ ಅದ್ಭುತ ಕ್ರಮ ರಾಮಸ್ಯ ದೃಶ್ಯ ಚರಕಾತ್ಮಜ ಭೂಮಿ ಪ್ರವೇಶ ಸಮೇಲೂ ಕೂಡ ಯಾರಿಗೂ ದೃಶ್ಯಳಾಗದೇನೆ ರಮಾದೇವಿ ಸೀತಾರೂಪದಿಂದಾಗಿ ಏಳುನೂರು ವರ್ಷ ತನಕ ರಾಮದೇವರ ಜೊತೆಯಲ್ಲಿದ್ದರು ರಾಮದೇವರಿಗೆ ಮಾತ್ರ ದೃಶ್ಯಳಾಗಿ ಈ ಮರ್ಮವನ್ನು ಯಾರು ಬಲ್ಲವರಾಗಿದ್ದರು ಹನುುದಾದಿಗಳು ಅವ್ರಿಗೂ ಕಾಣ್ತವೆ ಬೇರೆಯವರು ಯಾರಿಗೂ ಕೂಡ ಅಲ್ಲಿ ಕಾಣ್ತಾ ಇರಲಿಲ್ಲ ದೃಷ್ಟಿಗೋಚರ ಇಲ್ಲೇ ಇಲ್ಲ ಇಲ್ಲ ಸೀತಾದೇವಿ ಇಲ್ಲ ಪ್ರವೇಶ ಮಾಡಿಬಿಟ್ಟು ತಪ್ಪು ತಪ್ಪು ಕಲ್ಪನೆಗಳು ನೋಡ್ಬಿಡ್ಬೇಕಲ್ಲಿ ಇವು ಕಂಬ ನೋಡೋದೇನು ರಾಮ ಹಬ್ಕೊಳ್ಳೋದೇನು ಬಾಯಿಬಾಯಿ ಕೊಡೋದೇನು ದೇವರು ಅಂತ ಹೇಳ್ಬೋಣ ಈ ರೀತಿ ಅದೆಲ್ಲ ಬರೇ ಅಯೋಗ್ಯರ ಚಿತ್ರಣ ಮಾಡೋ ವಾಸ್ತವಿಕ ಸಂಗತಿ ಅನ್ನೋದನ್ನ ತೋರಿಸ್ತಾ ಏಧಾನಿ ಅಗಣಿತಾನಿ ಜನ ಅನಸ್ತ ಿದೇವತೆಗಳಲ್ಲೂ ಕೂಡ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಬೇರೆ ಮನುಷ್ಯರು ಮಾಡುತ್ತಾರ ರಾಜನ್ ಮಾಡ್ತಾರ ಅಂತ ಉತ್ಕೃಷ್ಟೋತ್ಕೃಷ್ಟ ಕಾರ್ಯಗಳನ್ನ ಸತ್ಯಲೋಕ ಮಾಡಿಬಿಟ್ಟ ಪ್ರತಿಯೊಬ್ರು ತನ್ನ ಹಿಡಿತದಲ್ಲಿರಬೇಕು ತನ್ನ ಪ್ರೀತಿಗೋಸ್ಕರವಾಗಿ ಭಗವಂತ ರಾಮದೇವರು ಪ್ರೀತನಾಗ್ತಾನೆ ಸಾಕ್ಷ್ಮ ಎಷ್ಟು ಜನ ರಾಮದೇವರ ದರ್ಶನ ಮಾಡಿದರೆ ಊಟ ಮಾಡಿದ್ರು ಪ್ರತಿಯೊಬ್ಬರೂ ಕೂಡ ಈ ರೀತಿಯಲ್ಲಿ ಅದನ್ನ ಬರೀ ಸ್ವರ್ಗಲೋಕ ಅಲ್ಲ ಅದರ ಮೇಲೆ ಮೇಲೆ ಮೇಲೆ ಮೇಲೆ ಉತ್ಕೃಷ್ಟೋಕ ಯಾವುದು ಸತ್ಯಲೋಕವು ಅಂತ ಉತ್ಕೃಷ್ಟೋಕದ ವಾತಾವರಣವನ್ನು ಸೃಷ್ಟಿ ಮಾಡಿತ್ತು ಭಗವಂತ ತೋಕಸಮಾನಂದೂದೇವಿ ಅತ್ಯಂತ ಆನಂದದಿಂದ ಗುಣದಾಡಿದಂತಹ ಕಾಲ ಕಾರಣ ಅಲ್ಲಿ ಬ್ರಹ್ಮಲೋಕದ ಗುಣ ಭೂದೇವಿ ಮೇಲೆ ಆ ಗುಣಗಳನ್ನ ಎಲ್ಲ ಕಡೆಯಲ್ಲಿ ಆ ಭೂಮಿ ತುಂಬಿ ತುಂಬಿ ಧಾನ್ಯಗಳನ್ನ ಬೆಳೆಸ್ತಾ ಇರ್ಬೇಕು ಅಷ್ಟು ಭೂಮಿ ಮುಂತಾದ ಗುಣ ಆ ಕಾಲಕ್ಕೆಲ್ಲ ಇದ್ದಿತ್ತು ವೈಶಿಷ್ಯವಾತ್ಮ ಸದಿ ಕಾಂಕ್ಷಣ ಬೃಂದಾರಕ ಕವಲ ಜಂ ನೋಡು ಅದು ಭೂಲೋಕಕ್ಕೆ ಅಂತ ಅದಕ್ಕೊಂದು ಒಂದು ಗೌರವ ಇತ್ತು ಏನು ಯಾರು ನಮ್ಮ ಲೋಕಕ್ಕೆ ಬೆಲೆನೇ ಕೊಡೋಲ್ಲ ಎಲ್ಲ ಭೂಲೋಕಕ್ಕೆ ಬೆಲೆ ಕೊಡ್ತಾರೆ ನಮ್ಮ ನಮ್ಮ ಲೋಕ ವಾಸ್ತವಿಕವಾಗಿ ಪುರಾಣಾದಿಗಳಲ್ಲಿ ಬೇರೆ ಬೇರೆ ಕಡೆಯಲ್ಲೆಲ್ಲ ಗ್ರಂಥಗಳಂದು ಈ ಲೋಕಕ್ಕಿಂತ ಇದು ಹೆಚ್ಚು ಇದು ಹೆಚ್ಚು ಇದು ಕಮ್ಮಿ ಅಂತ ಈಗಲ್ಲ ಇದೆ ಎಲ್ಲ ಹೋಗ್ಬಿಡ್ತು ಈಗ ಎಲ್ಲ ಸುಳ್ಳಾಗ್ಲಿಕ್ಕೆ ಶುರುವಾಯಿತು ಹೀಗಾಗಿ ಬಿಟ್ಟರೆ ಗತಿಯೇನು ಬ್ರಹ್ಮದೇವರಿಗೆ ಹೋಗ ಹೇಳೋದು ಏನಾರು ಮಾಡಿರಿ ಇದಕ್ಕೆ ಉಪಾಯ ಅದನ್ನು ಆಗ ಆ ಮಂದಿರದ ಸ್ವಹಿಪುತ್ ಭಗವತ್ ಪ್ರಯಾಣ ಸ್ವೀಯತ್ಮನೈ ದೇಶ ಅಲ್ಪ ವಿಚಾರ ಮಾಡೋಣ ರುದ್ರದೇವನ ಕಲಸಿ ಹೋಗು ಪಾನಿ ಮೊಮ್ಮಗ ಬಹಳ ಪ್ರೀತಿ ಇದೆ ತೋರಿಸಲಿಕ್ಕೆ ಮೊಮ್ಮಗಿನ ಸ್ಥಾನದಲ್ಲಿ ಇಟ್ಟುಕೊಂಡಿದ್ದಾರೆ ಭಕ್ತಿಯಿಂದ ಪರಮಾತ್ಮ ಸ್ತೋತ್ರ ಮಾಡಿದ್ರೆ ಮತ್ತೆ ತಂದೇ ಕೆಲಸ ಮುಗಿತಾರ ಸ್ವಾಮಿ ಬಂದ್ಬಿಡು ಅಂತಂದ್ರೆ ನಮ್ಮ ನಮ್ಮ ವಾಸ ಮಾಡಿ ಪರಮಾತ್ಮ ಮತ್ತೆ ತನ್ನ ಲೋಕವನ್ನ ತಾನು ಸೇರ್ತಾನಲ್ಲಿ ಅಂದರೆ ಈ ದೃಶ್ಯಮಾನ ರೂಪವನ್ನು ಅದೃಶ್ಯಗೊಳಿಸ್ತಾನೆ ಅಂತ ಅಷ್ಟೇ ಅಭಿಪ್ರಾಯ ಎಲ್ಲ ಕಡೆಯಲ್ಲಿದ್ದೇ ಇದ್ದಾನೆ ರಾಮ ರಾಮರೂಪದಿಂದ ರುದ್ರಮಸ್ವರ ಗಮನಾಯರ ಗುರುತಸ್ಯ ಸಂಪಾರ್ಥನೆ ಸಚ ಸಮಿಧ್ಯ ವಿಭುಂವ್ಯ ಯಾಚೆ ರುದ್ರದೇವರನ್ನು ಕಳಿಸಿಕೊಟ್ಟು ಏಕಾಂತದಲ್ಲಿ ಕೂತು ಸಮಸ್ತ ಕಾಲ ರುಗ್ರಹ ಎಲ್ಲರಿಗೂ ಕೂಡ ಕಲನ ಅವರೆಲ್ಲರಿಗೂ ಕೂಡ ಕಲನಾತ್ ಕಾಲ ಉಚ್ಚತೆ ಅವರೆಲ್ಲರ ಕಾಲವನ್ನು ಸಮಾಪ್ತಿ ಮಾಡಿಸುವವರು ರುದ್ರದೇವರು ಅವರ ಅನುಗ್ರಹ ಬಹಳ ಅವರ ಅನುಗ್ರಹ ಇತ್ತು ಅಂತಂದರೆ ನಮ್ಮ ಕಾಲ ಬೆಳೆಸ್ತಾರೆ ಇಲ್ಲದೇ ನಮ್ಮ ಪ್ರಯಾಣದ ಕಾಲ ತರ್ತಾರೆ ತರಬಾರದು ಇನ್ನಷ್ಟು ನಾವು ಸಾಧನೆ ಮಾಡಬೇಕು ಆಯುಷ್ಯ ಆರೋಗ್ಯ ಭಾಗ್ಯ ಬೆಳಿಬೇಕು ರುದ್ರದೇವರ ಆರಾಧನೆ ಮಾಡಬೇಕು ಜಯ ಮೃತ್ಯವರು ಅದರಂತೆ ನಮ್ಮ ಮೃತ್ಯುವನ್ನ ದಾಟಿಸಿ ನಮ್ಮನ್ನು ಉದ್ಧಾರ ಮಾಡಿದ್ದಾರೆ ಮಹಾನುಭಾವರು ಹೀಗಾಗಿ ಅವರೇನೆ ಬಂದು ಇಲ್ಲೂ ಪರಮಾತ್ಮನಿಗೂ ಸ್ವಾಮಿ ನಿಂದಾಯಿತು ನೀಡಿ ಕಟ್ಕೊಂಡು ಹೋಗ್ತಾನೆ ಎಂತ ಪರಮಾತ್ಮನನ್ನು ಕೂಡ ಮುಗಿಸಲಿಕ್ಕೆ ಅವನ ಕಾಲವನ್ನು ಯಾವ ಸಮಾಪ್ತಿ ಮಾಡುವ ಅಂತ ಕರೀಲಿಕ್ಕೆ ಎಂತ ಬಂದಿದ್ದಾರೆ ಏಕಾಂತ ಮಾತಾಡದ ನಮ್ಮೆಲ್ಲರ ಭವನಕ್ಕೆ ವೈಶೇಷ್ಯ ಅದಕ್ಕೆ ದೇವತೆಗಳೆಲ್ಲರೂ ಚಿಂತನೆ ಮಾಡಿದರು ವೇದಾತ್ರುಗಳು ಬ್ರಹ್ಮದೇವರು ಕೂಡ ಅದನ್ನೇ ಆಲೋಚನೆ ಮಾಡಿದ್ದಾರೆ ನಿಮ್ಮ ಬ್ರಹ್ಮದೇವರು ನಿನ್ನ ಮಗ ಪುತ್ರಸ್ಥವೇಶ ಕಮಲ ಪ್ರಭವಸ್ತಥ ನಾನು ಪೌತ್ರ ಯದ್ಯಪಿ ಪೌತ್ರವಚಕ ಪೌತ್ರಕವಚ ಯಿ ಹ್ಯೋಗ್ಯಂ ಒಂದೇ ಒಂದು ವೇಳೆ ಮೊಮ್ಮಗ ಸ್ವಲ್ಪ ತಪ್ಪೆ ಮಾತಾಡಿದ್ರು ಅವ್ರ ಮೇಲೆ ಭಾಳ ಪ್ರೀತಿಯಿಂದ ಏನು ಮಾಡಿಬಿಡ್ತಾರದನ್ನು ಹ ನಮ್ಮಮ್ಮಗ ಹೇಳಿದಾನಪ್ಪ ಅದಕ್ಕೆ ಮಾಡಿದೆ ಹೀಗೆ ಲೋಕದಲ್ಲಿ ಅಷ್ಟು ಪ್ರೀತಿ ತೋರಿಸೋದಿದೆ ಮೊಮ್ಮಕ್ಕಳ ಮೇಲೆ ಅಂದಮೇಲೆ ನಾ ಕೇಳ್ಕೋತಾ ಇದ್ದೇನೆ ಸ್ವಾಮಿ ಸಂಭಾವಯಿತ ಗುಣದ ಸ್ಥದಅಂ ಯಾಚೆ ಗಂತ್ ಸ್ವಧ ಸ್ವಸಧ್ಯ ನತಿಪೂರ್ವಿತೋಭವಂತ ನಮಸ್ಕಾರ ಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡಿದ್ದೇನೆ ಬಂದ್ಬಿಡು ಹೊರಡೋಣ ನಮ್ಮ ಲೋಕಗಳಿಗೂ ಕೆಲವು ಕಾಲ ವಾಸ ಮಾಡಿ ಮಾಡಿ ಮತ್ತೆ ಶ್ವೇತೀಪಕ್ಕೆ ಪ್ರಯಾಣ ಮಾಡಬೇಕು ಯತ್ಕಾರ್ಯ ಸಾಧನಕರ್ತೆಯ ಕ್ಷಿಪ್ರಂ ಪ್ರಯಾ ಹರ್ಷ ವಿವನ್ನ ದೇವತೆಗಳಿಗೆ ಆನಂದವನ್ನು ಉಂಟು ಮಾಡಿತಾ ಯಾತಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ರು ಆ ಕೆಲಸ ಮಾಡಿರಿ ಜನಸಾಮಾನ್ಯರಿಗೆ ಮರ್ತ್ಯವತಾರ ಸ್ಪಿಹ ಮತ್ತೆ ಶಿಕ್ಷಣ ಪ್ರತಿಯೊಬ್ಬರಿಗೂ ಹೇಗಿರಬೇಕು ತಂದೆ ತಾಯಿಗಳನ್ನು ಹೇಗೆ ನಡ್ಕೊಳ್ಬೇಕು ಮಕ್ಕಳ ಜೊತೆ ಹೇಗಿರಬೇಕು ಪ್ರಜೆಗಳ ಜೊತೆಯಲ್ಲಿ ರಾಜ್ಯ ಇದ್ದರೆ ಇಲ್ಲದೆ ಇದ್ದರೆ ಅದು ಕಪಿಗಳ ಜೊತೆಯಲ್ಲಿ ಹೇಗಿರಬೇಕು ಹಸುರರ ಜೊತೆಯಲ್ಲಿ ಹೇಗೆ ಪ್ರತಿಯೊಂದು ವಿಚಾರವನ್ನು ಕೂಡ ಸುಸ್ಪಷ್ಟ ತೋರಿಸಿಕೊಟ್ಟು ಜಗತ್ತಿಗೆ ನೀನೇ ನಡೆದು ಕಷ್ಟ ಇದ್ದರೆ ಹೇಗಿರಬೇಕು ಸುಖ ಇದ್ದರೆ ಹೇಗಿರಬೇಕು ಧರ್ಮಿಷ್ಟದಾಗಿ ಬದುಕೋದೆ ಬದುಕು ಯಾಕೆ ಶರೀರ ಬರೋದು ಹೊಪಕ್ಕೆ ತರತ್ತೆ ಆ ಶರೀರ ಬಂದು ಹೋಗೋದ್ರೊಳಗೆ ನಾವು ಹರಿವಾಯುಗಳನ್ನು ಒಲಿಸಿಕೊಂಡ್ರೆ ಆ ಶರೀರದಲ್ಲಿ ಜನ್ಮ ಜನ್ಮಾಂತರದಲ್ಲಿ ನಾವು ರಕ್ಷಕರಾಗಿರುತ್ತಾರೆ ಶರೀರ ಬಂತು ಬಿದ್ದೋಯ್ತು ಬಟ್ಟೆ ಎಷ್ಟು ಹಾಕೋತೀವಿ ಅದು ಹರಿದೋಗ್ತವೆ ಕಿತ್ತು ಬಿಸಿತಾ ಇರುತ್ತೇವೆ ಬಟ್ಟೆಗೇನು ಅಂಥ ಆ ಒಳ್ಳೆದೋ ಯಾವುದೋ ಬಟ್ಟೆ ಗಿಟ್ಟಿ ಹಾಕೊಂಡು ಇವನು ಏನ್ ಕೆಲಸ ಮಾಡುತ್ತಾನೆ ಆ ಬಟ್ಟೆ ಇರೋ ತನಕ ಬಟ್ಟೆ ಇಲ್ಲೇನೋ ಹೊರಗುಡಾಡ್ಲಿಕ್ಕೆ ಒಂದು ಉತ್ಸವಗಳದ್ದು ಪಾಲ್ಗೊಳ್ಳುವುದು ದೇವತಾ ದರ್ಶನ ತೀರ್ಥಕ್ಷೇತ್ರ ಯಾತ್ರೆ ಪಾಠ ಪ್ರವಚನ ವಸ್ತ್ರ ಬೇಕು ಆ ಒಳ್ಳೆ ವಸನವನ್ನು ಉಟ್ಟುಕೊಂಡು ಅದರಿಂದ ಭೂಷಿತನಾಗಿ ಒಳ್ಳೆ ಕೆಲಸ ಮಾಡಿದರೆ ಆ ವಸ್ತ್ರ ಸಾರ್ಥಕ ಆಯ್ತು ಅದು ಅಷ್ಟಕ್ಕೇನೆ ಹಾಗೆ ಶರೀರನೂ ಕೂಡ ಅದು ಬೇರೆ ಹೆಚ್ಚಿನದ ಅಲ್ಲ ಆ ಶರೀರ ಬಂದಾಗ ಅದಕ್ಕೆ ಸಂಬಂಧಪಟ್ಟು ನಾವು ಬದುಕಿದಾಗ ಅರಿವಾಯುಗಳನ್ನು ಮೆಚ್ಚಿಸಿಕೊಳ್ಬೇಕು ಹಾಗೆ ಮಾಡಿದರೆ ಆ ಜನ್ಮ ಸಾರ್ಥಕ ಆಯ್ತಲ್ಲಿ ಹಗಲು ರಾತ್ರಿ ಅವರನ್ನು ಪ್ರಾರ್ಥನೆ ಮಾಡಿದ್ರು ಭಕ್ತಿಯಿಂದ ನಾವು ಏನು ಗೊತ್ತೋ ಗೊತ್ತಿಲ್ವೋ ಸ್ವಾಮಿ ನೀವು ಅನುಗ್ರಹ ಮಾಡಿರಿ ನೀವು ಅನುಗ್ರಹ ಮಾಡುವಂತಾಗಲಿ ನನಗೇನು ಗೊತ್ತಿಲ್ಲ ನೀವು ಅನುಗ್ರಹ ಮಾಡಬೇಕು ಅದಕ್ಕೇನು ಬೇಕೋ ಅದನ್ನು ನೀವೇ ಮಾಡಿಸಿ ನೀವೇ ಮಾಡಿಸಿ ನಮ್ಮನ್ನು ಅನುಗ್ರಹ ಮಾಡಿ ಒಳ್ಳೆ ಮಾರ್ಗಕ್ಕೆ ಹಾಕಿ ಭಾವಧಾನಿಮತಂ ಭೂರಿಮೇ ಧೂತಿ ಹೇತು ಹೂ ಬೇಡ ಅದನ್ನು ನಮ್ಮಲ್ಲಿ ಕಿತ್ತು ಹಾಕಿರಿ ನಿಮಗೇನು ಬೇಕೋ ಅದನ್ನು ಕೊಡಿ ಕೊಟ್ಟು ಒಟ್ಟು ನಾವು ನಿಮ್ಮ ಹತ್ತಿರ ಬರಬೇಕು ನಿಮ್ಮ ಅನುಗ್ರಹ ನಮಗಾಗಬೇಕು ಹಾಗೆ ಮಾಡಿ ಜನ್ಮ ಜನ್ಮಾಂತರದಲ್ಲಾದರೂ ಸರಿ ನೀವು ಕೈ ಹಿಡಿದು ನಮ್ಮನ್ನು ರಕ್ಷಣೆ ಮಾಡುವಂಥಾಗಬೇಕು ಕಡೆಗೊಮ್ಮೆ ನಿಮ್ಮ ಜೊತೆಯಲ್ಲಿದ್ದರು ಮಾಡಲಿ ಇಂತ ನಿರಂತರವಾಗಿ ಭಕ್ತಿಯಿಂದ ಪ್ರೀತಿಯಿಂದ ಅವರನ್ನು ಬೆಳೆದ್ರೆ ಹೇಗಿದೆ ಅನೇಕರನ್ನ ಉದ್ದಾರ ಮಾಡಿದ್ದಾರೆ ಅದನ್ನೆಲ್ಲ ಗಜೇಂದ್ರಾದಿಗಳನ್ನ ಪಾಂಡವರನ್ನ ಅದರಂತೆ ಬೇರೆ ಬೇರೆ ಭಕ್ತರನ್ನ ನಮಾ ಅಂಬರೀಷ್ ಮುಂತಾದವರನ್ನ ಇವ್ರನ್ನೆಲ್ಲ ಉದ್ದಾರ ಮಾಡಿದ ಪ್ರತಿಗಳನ್ನ ಎಲ್ಲ ನೆನೆಸಿಕೊಳ್ತಾ ಇದನ್ನೆಲ್ಲ ಮುಂದಿಟ್ಟು ಸಾಯ್ ಇಷ್ಟೇ ಇವರನ್ನೆಲ್ಲ ಉದ್ದಾರ ಮಾಡಿದೆಯಲ್ಲ ನಾನಾ ಸ್ತರಹದ ಸಜ್ಜನರನ್ನ ಪ್ರತಿಯೊಬ್ಬರನ್ನ ಪ್ರೀತಿಯಿಂದ ರಕ್ಷಣೆ ಮಾಡ್ತಾ ನಮ್ಮನ್ನು ರಕ್ಷಣೆ ಮಾಡಿ ಅಲ್ಪನು ನಮ್ಗೇನು ಗೊತ್ತಿಲ್ಲ ಇವತ್ತಿಷ್ಟು ರಕ್ಷಣೆ ಮಾಡಿದ್ದೀಯಾ ಇನ್ನಷ್ಟು ಇನ್ನಷ್ಟು ರಕ್ಷಣೆ ಮಾಡುವ ರಕ್ಷಣೆ ಮಾಡುವಂತಂದ್ರೆ ಸಾರ್ಥಕಗೊಳಿಸುವುದು ನೀವು ಪ್ರೀತರಾಗುವಂತೆ ನಮ್ಮ ಕೈಯಲ್ಲಿ ಮಾಡಿಸಿ ಅದನ್ನು ತಗೊಂಡು ನಿರ್ಧಾರ ಮಾಡುವಂತ ಪದೇ ಪದೇ ಭಗವಂತರಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡಬೇಕು ರುದ್ರದೇವರು ಅದನ್ನು ಕಲಿಸಿಕೊಟ್ಟರು ಆಕ್ರಮದಿಂದಾಗಿ ಇದರಿಂದಾಗಿ ದೇವತೆಗಳಲ್ಲಿ ನನ್ನ ಆನಂದವನ್ನು ಉಂಟು ಮಾಡಿತಾ ಬಾಸ್ವಾಮಿ ಇಂತಿಷ್ಟು ಕೇಳ್ಪಡೋಣ ಓಮಿತ್ತು ವಾಚ ಭಗವಾನ್ ಸದಶೇಷಮೇವ ಶುತ್ವ ರಹಸ್ಯತನು ತನು ಆಶುರಾಮ್ ಓಮಿತ್ ಪರಮಾತ್ಮ ಆ ಅರ್ಥದಲ್ಲೂ ಓಂ ಅಂತ ಮಾತಾಡುತ್ತೆ ಓ ಆಗಲಿ ಅಂತರ್ಥ ಅರ್ಥದಲ್ಲಿ ಓಂತ್ಯಾಚ ಆಗಲಿ ಇಂತ ಮಾತಾಡಿದ ಪರಮಾತ್ಮ ಹಾಗೆ ಹೇಳಿದ್ದೆಲ್ಲವೂ ಕೂಡ ವೃತ್ತಿಯುಕ್ತವಾಗಿದೆಯಪ್ಪ ನನಗಾದ್ರ ಒಪ್ಪಿಗೆ ಇದೆ ಅಂತ ಸೂಚನೆ ಕೊಟ್ಟು ಪರಮಾತ್ಮ ಹೊಸ ಹೊಂದಿಗೆ ಅಲ್ಲಿಗೆ ದುರ್ವಾಸ ಬರ್ತಾರೆ ವಾಸರು ಬಂದವರು ಅವರು ನನಗೆ ಒಂದು ವಿಚಿತ್ರ ಪ್ರಕರಣ ಪ್ರತಿಜ್ಞೆ ಮಾಡ್ಕೊಂಡು ಬಂದಿದ್ರು ನಾನು ಅನೇಕ ಕಾಲ ಉಪವಾಸ ಮಾಡಿಬಿಟ್ಟಿದ್ದೇನೆ ವರ್ಷಗಳ ಸಾವಿರಾರು ವರ್ಷ ಉಪವಾಸ ಮಾಡಿದ್ದೇನೆ ಭಗವತ್ ಪ್ರೀತಿಗೋಸ್ಕರ ನನಗೆ ಪಾರ್ನ ಹೀಗಾಗಬೇಕು ಸಿದ್ಧ ಅಸಾಧ್ಯ ಇನ್ನು ಮೇಲೆ ಅಡುಗೆ ಇಡ್ತೇನೆ ಇಲ್ಲ ಮಾಡಿಟ್ಬಿಟ್ಟಿದೆ ನಾವು ನೀವು ಬರೋದಕ್ಕೆ ಮುಂಚೆ ಮಾಡಿ ಇಟ್ಟಿದೆ ಅದು ಆಗೋಲ್ಲ ಅಂದರೆ ಊಟ ಮಾಡಿಸ್ಬೇಕು ಯಾರು ಮಾಡಿಸ್ತು ನಿಮ್ಮ ಯಾರು ಕೈಯಲ್ಲೂ ಆಗೋಲ್ಲ ಅಂತ ಪ್ರತಿಜ್ಞೆ ಮಾಡ್ಕೊಂಡು ತಿರ್ಗಾಡ್ತಿದ್ದರು ರಾಮಚಂದ್ರದೇವರುಗಳು ಏನು ಬರ್ತಾರೆ ಏಕಾಂತ ಮಾತಾಡ್ತಾ ಕೂತಿಯನ್ನು ರುದ್ರದೇವರ ಜೊತೆ ಇಲ್ಲ ಅವ್ರದೇ ಮೂಲ ರೂಪ ಮಾತಾಡ್ತಾ ಕೂತಾ ಈ ರೂಪದಿಂದ ಹೊರಗೆ ಮುಗಿದ್ರು ಲಕ್ಷ್ಮಣದೇವರನ್ನು ನೆಟ್ಟಿದ್ದ ಪರಮಾತ್ಮ ನೋಡಪ್ಪ ಯಾರು ಬರ್ಕೊಡು ಯಾರು ಬಂದರೂ ನಿನ್ನ ತಲೆಗಿಳಿತೆ ನೋಡಿ ಬರ್ಕೊಡುದು ಇದು ಬಹಳ ರಹಸ್ಯ ವಿಚಾರ ಏಕಾಂತದಲ್ಲಿ ಇರಬೇಕು ತುಂಬ ಕಾರಣ ಇದೆ ಅದಕ್ಕೆ ಅಷ್ಟಕ್ಕಿಷ್ಟು ಮಾತಾಡಿದ್ದ ಪರಮಾತ್ಮ ಬೇಕಾಗಿ ದುರ್ವಾಸರು ಬಂದರು ನೋಡಿದ್ರು ಲಕ್ಷ್ಮಣದೇವರು ವಿಚಾರ ಮಾಡಿದ್ರು ಇಲ್ಲ ಅವರು ಪ್ರತಿಜ್ಞೆ ಮಾಡಿಕೊಂಡು ಬರ್ತಾ ಇದ್ದಾರೆ ಆ ಪ್ರತಿಜ್ಞಾ ಭಂಗ ಆಯಿತು ಏನು ಮಾಡಲಿಲ್ಲ ಅಂತ ನಾಳೆ ಹೇಳ್ಕೊಂಡು ರಾಮದೇವರಿಗೆ ಅಪೇಕ್ಷಸ್ಸು ಬರಬಾರದು ಮುಂದೇನು ಬಹಳ ಆದ್ರೆ ನನಗನರ್ಥ ಆಗಿರೋದಷ್ಟೇ ನನಗೆ ಏನಾರು ಹಾನಿ ಆಗುತ್ತೆ ಆಗ ಬದಲಾ ರಾಮದೇವರಿಗೆ ಅಪೇಯಸ್ಸು ಬರೋದು ಬೇಡ ಬಿಟ್ ಕಳ್ಸಿಬಿಡ್ತಾರೆ ಸಂಬಂಧ ಮುಗಿದಿತ್ತು ರುದೇವರು ಕಡೆ ಹೊರಡೋಣ ದುರ್ವಾಸನೆ ಬರ್ತಾರೆ ರಾಮಚಂದ್ರ ರಾಜನ್ ನನಗೆ ಸಿದ್ಧಂ ಅಸಾಧ್ಯ ಸಿದ್ಧ ಆಗಿತ್ತು ಸಾಧ್ಯ ಯಾವ್ದು ಯಾವ್ದು ಹಾಕ್ಬಿಡ್ತು ನನಗೆ ನಾ ಇಷ್ಟು ಉಪವಾಸ ಮಾಡಿದ ಇದು ಮಾತಾಡ್ತಾ ಇದ್ದಾರೆ ಅವ್ರು ಮಾತಾಡುವಳಿಗೆ ಅಡುಗೆ ಆಗೋಗುತ್ತೆ ಬೇಗ ಮಡಿ ಹೆಚ್ಕೊಳ್ಳಿ ಅಂತ ಕೈ ತೋರಿಸಂತೆ ನಾಲ್ಕು ಬೆಟ್ಟ ತೋರಿಸ ಅಂಗುಲಿ ಬಿಹಿ ನಾಲ್ಕು ಬೆಟ್ಟ ತೋರಿಸಿದ್ದೇನೆ ಸಾಕಾಯ್ತು ಲೇಖ್ಯೋಶ್ಯ ಪೇಯ ಭತ್ಯ ಭೋಜ್ಯ ನಾಲ್ಕು ಸಿಟ್ಟು ಮಾಡಿ ಷಡ್ರಸೋಪೇತವಾದಂತಹ ಆರು ರಸಗಳಿದ್ದಾವೆ ಮಧುರ ಆಮ್ಲ ಲವಣ ಕಟು ಕಷಾಯ ತಿಕ್ತ ಈ ಹಾಗಲಕಾಯಿ ಈಗಲಕಾಯಿ ಎಲ್ಲ ಸ್ವಲ್ಪ ಕಹಿ ಇದ್ರೆ ರುಚಿಯ ಸ್ವಲ್ಪ ಕಹಿ ಇರಬೇಕು ಕಹಿ ನಿಲ್ಲದೆ ಇದ್ರೆ ಸ್ವಲ್ಪ ಕಹಿ ಇರಬೇಕು ಒಗಲಿರಬೇಕು ಕೆಲವೆಲ್ಲ ಸಿಹಿಯಾದ ಪದಾರ್ಥ ಪಾಯಸ ಮುಂತಾದ ಅದರಂತೆ ಖಾರ ಉಪ್ಪಿನಕಾಯಿ ಉಪ್ಪಿನಕಾಯಿ ಎಲ್ಲ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಬಿದ್ದಿರಬೇಕು ಒಂದೊಂದು ರಸಕ್ಕೂ ಒಂದೊಂದು ಸ್ವಾರಸ್ಯ ಇದೆ ಎಲ್ಲ ರಸಗಳಿಂದ ಕೂಡಿದಂತಹ ಲೇಹ್ಯ ಪೇಯ ಚೌಷ್ಯ ಭೋಜ್ಯ ಈ ನಾಲ್ಕು ಕ್ರಮ ಖಾದ್ಯ ಜಗಿದು ತಿನ್ನೋದು ಖಾದ್ಯ ಭಕ್ಷ್ಯಗಳು ನಾವು ಸ್ವೀಕಾರ ಮಾಡುವಂತಹದ್ದು ಇನ್ನು ಅದರಂತೆಯೇ ಲೇಹ್ಯ ನೆಕ್ಕುವಂತಹದ್ದು ಪಾನ ಮಾಡುವಂತ ಪಾಯಸ ಪಾನಕಾಯಿ ಇತ್ಯಾದಿಗಳು ಪಾನ ಮಾಡಿ ಎಲ್ಲರೂ ತತ್ಕಾಲದಲ್ಲಿ ಸಿದ್ಧಪಡಿಸಿ ಅವರು ಮಾತು ಮುಗಿಸಿಲ್ಲ ಆಗಲಿ ಸಿದ್ಧ ನೋಡಿ ಸಿದ್ಧ ಆಗಿಲಿ ಎಲ್ಲರೂ ಸಿದ್ಧ ಆಗಿ ಕೂಡಿರಿ ಹೇಳಿ ಇನ್ನು ಮುಗಿಸಿಲ್ಲ ಸ್ವಾಮಿ ನಾ ಮಾತು ಹೋಗಿ ಮುಗಿಸೋ ಅಷ್ಟೊಳಗೆ ಆರೋಗ್ಯ ಇನ್ನೊಂದೇನು ಪ್ರತಿಜ್ಞೆ ಮಾಡ್ಕೋಬೇಕಾಗ್ತೇನೆ ಹೇಳಿ ಕೊಕ್ಕಿನ ಹಾಕೊಂಡಿದ್ರು ದೇವರ ದರ್ಶನ ಆಗಿದೆ ಅದೇ ಮಾಡಿ ಇದ್ರು ಕೂತರು ಭಿಕ್ಷಾ ಸ್ವೀಕಾರ ಮಾಡಿದ್ದಾರೆ ಇಷ್ಟು ಇಷ್ಟ ಅದ್ಭುತವಾದ ಕ್ರಮದಲ್ಲಿ ಅವರಿಗೆ ಭಿಕ್ಷಾ ಮಾಡಿಸ್ತಾನೆ ಮುಗಿತೋ ಇಲ್ಲೋ ನೋಡಪ್ಪ ನಾ ಹೇಳಿದ್ದೆ ಅದು ನಾ ಹೇಳಿದ್ದೆ ಪೃತಿಕೆ ಮಾಡಿ ದೇವರು ಸುಳ್ಳಾಯ್ತಾ ಮಾತು ಹೇ ಇಲ್ಲ ತಮಗ ಅತ್ಯಂತ ಹತ್ತಿರದ ಬಂಧುಗಳನ್ನ ಮನೆ ಬಿಟ್ಟು ಹೊಟ್ಟು ಬಿಡಪ್ಪ ಓಡಿಸ್ಬಿಡ್ತಾರಲ್ಲ ಅವ್ರನ್ನ ಕೊಂದೇ ಅಲ್ಲ ಅವರನ್ನ ಬಿಟ್ಟು ದೂರಾಗೋದು ಅಂತಿದೆಯಲ್ಲ ಅದು ಕೊಲ್ಲೋದು ಎರಡೂ ಒಂದೇ ತಂದೆ ತಾಯಿಗಳನ್ನು ಬಿಟ್ಟು ಮಕ್ಕಳು ದೂರ ಆಗಿಬಿಟ್ಟೇನೆ ಅಂತಂದ್ರೆ ಕೊಂದಹ ಮಕ್ಕಳನ್ನ ಮನೆಯಿಂದ ಹೋಗ ಹೊರಗೋಗುವಂತ ಹೊರಗೆ ಹಾಕಿಬಿಟ್ರೆ ಅವರನ್ನ ಕೊಂದಾಗಿ ಅದು ಅತ್ಯಂತ ಬಂಧು ಆಚಾರ ಅಂತ ಅದನ್ನೇ ಅದನ್ನೆಲ್ಲ ಅತ್ಯಂತ ಬಂಧು ಯಾರು ತಮಗೆ ಅತ್ಯಂತ ಬಂಧುಗಳು ಹೊಂದಿದ್ದಾರಲ್ಲ ಅಂಥವ್ರನ್ನ ದೂರ ಮಾಡೋದೇನೆ ಅವರನ್ನು ಕೊಂದಾಗೆ ಎಂತನ್ನೋದು ಇಲ್ಲ ಅತ್ಯಂತ ಬಂಧು ನಿಧನ ಏವೇತಿ ಚಿಂತೆಯನ್ನು ಬಂಧುಗಳ ನಿಧನ ಅಂದರೆ ತ್ಯಾಗ ಮಾಡೋದು ಅದಕ್ಕೋಸ್ಕರವಾಗಿ ಹೊರಟು ಬಿಡು ಅಂತ ಅವರನ್ನು ಕಳಿಸಿಕೊಡ್ತಾನೆ ಅದಕ್ಕೆಲ್ಲ ಪರಮಾತ್ಮ ಅವರ ಅವತಾರ ಸಮಾಪ್ತಿ ಮಾಡಬೇಕು ಅನ್ನೋ ದೃಷ್ಟಿಯಲ್ಲೇನೇ ಅವರನ್ನು ಚರಿತ್ರೆಗಳ ಯಾವ ಕರ್ಮದಲ್ಲಿದೆ ಆ ಕಾಲದಲ್ಲಿ ಮೋಕ್ಷಕ್ಕೆ ಅವರನ್ನು ಕರೆದಂತಹ ಪ್ರಸಂಗ ವಿಶೇಷಗಳಿದ್ದಾವೆ ಇತ್ಯಾದಿಗಳೆಲ್ಲ ನಾಳೆ ದಿವಸ ನೋಡುವ ಕಲ್ಯಾಣೋತ್ಸವನೇ ಹಾಗಾಗಿ ಅಲ್ಲೂ ಕೂಡ ಮಂಗಳ ಮಹೋತ್ಸವ ಮಂಗಳದ ಚರಿತ್ರೆ ಅದನ್ನು ನಾಳೆ ನೋಡುತ್ತ ಮತ್ತಿವತ್ತು ಶ್ರೀನಿವಾಸ ದೇವರ ಕಲ್ಯಾಣ ಕಲ್ಯಾಣ ಕಾಮಿತಾರ್ಥಾಯಿನಿ ಶ್ರೀಮತ್ ವೆಂಕಟನಾಥಾಯಿ ಶ್ರೀನಿವಾಸ ಕಮಲ ಅರಿಯೋಗನೇ ಸುಖ ಸೋಧಿ ಹಾಚಾರ್ಯರು ಅದನ್ನು ಸಂಗ್ರಹ ಮಾಡುವ ಕ್ರಮದಲ್ಲಿ ಯಾವಾಗ ರಮಾದೇವರು ತಪ್ಪು ಬಿಟ್ಟು ಆಗತಿಯೋಗ ಅಲ್ಲ ಅದೇ ಪ್ರಕರಣ ಸೀತಾದೇವಿಯನ್ನು ಬಿಟ್ಟು ಅದು ವಿಯೋಗ ಅಲ್ಲ ವಿಯೋಗ ವಿಡಂಬನ ವಿಯೋಗ ಇಲ್ಲೋಗ ಬರೋದು ಹೇಗೆ ಯಾಕೆ ಮತ್ತು ಆ ವಿಡಂಬನ ನಾನು ಯಾಕೆ ಮಾಡ್ಬೇಕಿರಿ ರಾಮನಾರಾಯಣ ಇಬ್ಬರು ಒಟ್ಟಿಗೆ ಮುಂದ್ ಭೂಲೋಕಕ್ಕೆ ಬರಬೇಕು ಅಂತಿದೆ ಆಗತಂ ಸ್ವಾಗತಮ್ ಬರ್ರಿ ಇಬ್ರು ಒಟ್ಟಿಗೆ ಬಂದ್ರೆ ಆಯ್ತಪ್ಪ ನಮ್ಗೆ ಏನೋ ಬೇಜಾರು ಆಗಿದೆಪ್ಪ ವೈಕುಂಠ ಅಂದ್ ಬರ್ಬೇಕಪ್ಪ ತೆಕ್ತ ವೈಕುಂಠ ಉತ್ತಮ ಬಿಟ್ಟಿಲ್ಲಿ ಬಂದ್ಬಿಟ್ಟ ಅಂತಂದ್ರೆ ಅಲ್ಲಿರುವ ರೂಪದ ಸಾನ್ನಿಧ್ಯ ತೋರಿಸಿದ ಅಂತ ಪ್ರಕಟಣೆ ಮಾಡಿದ ಅಂತ ಅಷ್ಟೇ ಅರ್ಥ ಬಿಡೋದಿಲ್ಲಿ ಬರೋದಿಲ್ಲ ಹೀಗಾಗಿ ಅಲ್ಲೂ ಕೂಡ ನಿಮ್ಮ ವೈಕುಂಠಕ್ಕೂ ಹೋಗಿ ದರ್ಶನ ಮಾಡಿದರೆ ಇವಾಗ ಭಾಗ್ಯ ಇಲ್ಲ ಈ ಕೆಲವು ಕಾಲದಲ್ಲಿ ನೀವು ಆ ರೂಪದ ದರ್ಶನ ಮಾಡಬೇಕು ಅಂದ್ರೆ ಮತ್ತೆ ದೇವತೆಗಳು ಇಲ್ಲಿ ಬರ್ಬೇಕು ಇಲ್ಲಿ ಬಂದು ಉತ್ಸವ ಮಾಡಿ ವೈಕುಂಠಕ್ಕೆ ಹೋಗೋಲ್ಲ ಈ ವೈಕುಂಠ ತ್ಯಾಗ ಅಂತಂದ್ರೆ ಅಲ್ಲೊಂದು ರೂಪ ಇದ್ದೇ ಇರುತ್ತೆ ಆದ್ರೆ ಆ ಪ್ರೀತಿ ಆಗ್ಬೇಕು ಅಂದ್ರೆ ಇಲ್ಲಿ ಬಂದ್ರಿ ಇಂತ ಅದು ತೋರಿಸಿದ ಕ್ರಮ ಅದು ಪುರಾಣದ ವಾಕ್ಯಕ್ಕೆ ಅಷ್ಟು ಆ ಕ್ರಮದಲ್ಲಿ ಇಬ್ಬರು ಬರಬಹುದು ಒಟ್ಟಿಗೆ ಹಾಕಿ ಜಗಳ ಕಾಯ್ಕೊಂಡು ಬರುವುದಲ್ಲ ಯಾಕಿದಲ್ಲ ಅಂತಾರೆಷಿಗಳು ಮಾಡಿದ ಆ ಕೆಲಸಕ್ಕೆ ನಿರ್ಣಯ ಕೊಡಬೇಕಾಗಿತ್ತು ಅವರು ನಿರ್ಣಯ ಕೊಟ್ಟುಬಿಟ್ರು ಅವ್ರೇನಂತ ಹರಿ ಸ್ವರ್ಗೋತ್ತಮ ಸಾಕ್ಷೇವಿ ತದಂತರ ತದಂತೆ ವಿಧಿವಾಯುಜ ತದಂತೆ ಸರ್ವಪೂರ್ವಕ ಮೊದಲು ಪರಮಾತ್ಮ ಶ್ರೀಹರಿ ಆಮೇಲೆ ಸಿರಿ ದೇವಿ ಆಮೇಲೆ ಬ್ರಹ್ಮವಾಯು ಬ್ರಹ್ಮದೇವರನ್ನು ಪರೀಕ್ಷೆ ಮಾಡಿದ್ರು ಬ್ರಹ್ಮವಾಯುಗಳು ಅಂತ ಹೇಳಿದ್ರು ಸರಿ ಹೋಯ್ತು ಉದಾಸೀನಿತ್ತು ಅವರು ಕಾಮಕ್ರೋಧಿಕಾರಿ ಋತು ದೇವರು ಕಾಮಕರೋದು ವಿಕಾರ ತೋರಿಸುವವರು ಅವರಿಬ್ಬರು ತಾರತಮ್ಯ ಗೊತ್ತಾಗೋಯ್ತು ವಾಯುದೇವರು ಅದೇ ಕಕ್ಷೆಯಲ್ಲಿ ಬರ್ತಾರೆ ಬ್ರಹ್ಮದೇವರು ಅಂತ ಅವ್ರು ಮುಗ್ದೋಯ್ತು ಈ ರಮಾದೇವಿಯಲ್ಲಿ ನನ್ನ ಎತ್ತಕೊಂಡ್ರಪ್ಪ ಅವರು ರಮಾನಾರಾಯಣರು ಸಮಾನವಾದ ಪ್ರೀತಿ ಮಾಡುವವರು ಸಮಾನ ಕಕ್ಷಾದಲ್ಲಿರುವವರು ಅಂತ ಯಾಕೆ ಅನ್ಬಾರ್ದು ಹೆಚ್ಚು ಕಮ್ಮಿ ಅಂತ ಹೇಗೆ ನೋಡ್ತೇನೆ ನಿಮ್ಮ ಹೆಚ್ಚು ಅಮ್ಮ ಹೆಚ್ಚು ಅಂತ ಕೇಳಿದ್ರೆ ಒಳ್ಳೆ ಮಗನಿಗೆ ಹಂಗೀ ಸಮಾನ ಅಂತ ಕಣ್ಣಿದ್ದ ಹಾಗೆ ಎಂತ ಹಾಗೆ ರಮಾನಾರಾಯಣರಲ್ಲಿ ಯಾರು ಹೆಚ್ಚು ಯಾರು ಕಮ್ಮಿ ಅಂದರೆ ಇಬ್ಬರು ಸಮಾನ ರೀ ಹಿಂಗೆ ಕನ್ಬಾರದು ರಮಾನಾರಾಯಣರಲ್ಲಿ ಅವರಿಬ್ಬರಲ್ಲೂ ಅತ್ಯತ್ತು ಕೋಟಿ ಕೋಟಿ ಅಂತರ ಇದೆ ರಮಾದೇವಿ ಇನ್ನೂ ಅರ್ಥನೇ ಮಾಡ್ಕೊಳಿಕ್ಕಾಗ್ತಾ ಇಲ್ಲ ಪರಮಾತ್ಮನನ್ನ ಅಷ್ಟು ದೂರ ಇದ್ದಾಳೆ ಈ ಮಾತನ್ನು ಸಮಾನ ಅಂತ ಹೇಳಿಬಿಟ್ರೆ ಮೊದಲು ಕಪಾಳ ಕೊಡದು ಬಿಡ್ತಾಳೆ ಲಕ್ಷ್ಮೀದೇವಿಯನ್ನು ಮೊದಲು ಅದನ್ನು ಹೊಡೆದ್ ಆ ಮಾತು ಆಡಲೇಬಾರ್ದು ಅವರಿಗೆ ಅಪ್ರೀತಿಕಾರಕ ಹಾಗಾಗಿ ನಿಜವಾದ ರಹಸ್ಯ ಅದು ತೋಲ್ಸ್ಕೊಡೋದೇ ರಮಾದೇವಿಗೆ ಏನು ಸಮ್ಮತ ಅದು ತೋರ್ಸಿಕೊಡು ಏ ಆ ಬ್ರಾಹ್ಮಣರು ಬಂದ್ರಲ್ಲ ಎಲ್ಲಂದ್ರಲ್ಲ ಅವರಿಗೆಲ್ಲ ಅವ್ರಿಗೆ ಓದಲಿಕ್ಕೆ ಅವಕಾಶ ಕೊಡ್ತೀವಿ ರೀ ಅಂತಃಪುರ ತಲೆ ಮೇಲೆ ಕುಡಿಸ್ಕೊಂಡಿದೀರಿ ಆ ಬ್ರಾಹ್ಮಣರನ್ನ ನೀವು ನಾನಷ್ಟೇ ಅಲ್ಲ ಅವಲ್ಲ ಅವಲ್ಲ ಆಗಲ್ಲ ನೀವು ಮಾಡಿದಂತೆ ನಿಮ್ಗೆ ಲೋಕದಲ್ಲಿ ಕಾಣಿಸಬಹುದೇನೋ ಹಾಗೆ ಅದು ಇಲ್ಲ ಹಾಗಲ್ಲ ಅತ್ಯಂತ ಕಾರುಣ್ಯ ಭಕ್ತರು ಏನ್ ಮಾಡಿದ್ರು ಅದನ್ನು ನೋಡಿ ಅದು ಯಾವ ಕ್ರಮದಲ್ಲಿ ಅವರಿಗೆ ಶಿಕ್ಷಣ ಮಾಡಬೇಕು ಅವ್ರನ್ನ ಉದ್ಧಾರ ಮಾಡಬೇಕು ಅಂತ ನೋಡೋರು ಅದು ನಾನೂ ಅಷ್ಟಲ್ಲ ಅತ್ಯಂತ ಕರುಣೆ ಅಂತಂದ್ರೆ ನನಗೇನೂ ಅತ್ಯಂತ ಕಾನೂನು ತೋರಿಸುವವರು ಅಂದ್ರೆ ಸಾಕ್ಷಾತ್ ನಾರಾಯಣ ಅದು ಶ್ರೀನಿವಾಸನೇ ನಾನಲ್ಲ ಅದು ಸ್ವಲ್ಪ ಸಿಟ್ ಸಿಟ್ಟಲ್ಲ ಮಾಡ್ದಾಗೆ ಮಾಡಿ ನಾ ಹೊಟೋಗ್ತೇನೆ ಅಂತ ಹೋದಂತೆ ಮಾಡಿ ಹಾಗೂ ಪರಮಾತ್ಮ ತೋರಿಸಿಕೊಡ್ಬೇಕು ಆ ವೈಕುಂಠಾದಿಗಳಲ್ಲಿ ಇರೋದು ರಮಾದೇವಿಗೆ ಆನಂದ ಕೊಡ್ತಾ ಇರೋದು ಅವಳು ಸೇರಿಗೋಸ್ಕರ ಭಗವಂತ ಅವಳಿಗೆ ಆನಂದ ಕೊಡ್ತಾನೆ ತನಗೋಸ್ಕರ ಗಂಡ ಹೆಂಡತಿಗೋಸ್ಕರ ಹೆಣ್ತಿ ಗಂಡಗೋಸ್ಕರ ಹೀಗಿಲ್ಲ ಅಲ್ಲಿ तु स्वरमण परमात्मा रमादेवियनोस्करवान निजवा मर्म अदे आगत कमलाडं सुखे न सब बर मत परमात्मा भोगदारी महीधरम भ्रगुणा पतृत साणी पते बंद हूं सवि वर्ष मुंशत्म ಬಂದಾಗ ಮತ್ತು ಆ ಕಾರ್ಯಕ್ಕೆ ಅದು ಸಿಟ್ಟು ನಿಜವಾದ ಸಿಟ್ಟು ಪುಟ್ಟ ಜಗಳ ಅಂತೂ ಅಲ್ಲ ಅದು ಪ್ರೇಮ ಕಲ ಅದಕ್ಕೆ ಬರಬೇಕು ಸ್ವಾಮಿ ಅಂತ ಪ್ರಾರ್ಥನೆ ಮಾಡಿದ ಕ್ರಮ ಬರಬೇಕು ನಂದೇ ಮತ್ತೊಂದು ರೂಪ ಇದೆ ಅನುಗ್ರಹ ಮಾಡಬೇಕು ಭಕ್ತರಿಗೆ ಅನುಗ್ರಹ ಮಾಡಬೇಕು ನಮ್ಮ ಜೊತೆಯಲ್ಲಿ ಪರಮಾತ್ಮ ಆ ರೀತಿಯಲ್ಲಿ ಬಂದಾಗ ಅವನ ಜೊತೆಯಲ್ಲಿ ನಿಂತು ನಾಟಕ ಮಾಡೋದು ಅವನ ಜೊತೆಯಲ್ಲಿ ಒಂದು ಕಾರ್ಯಕ್ರಮ ಅಂತ ನಾವೇ ಮುಂಚೆ ಹಚ್ಚಿಕೊಂಡು ನೀ ಹೀಗೆ ಮಾಡು ನಾ ಹೀಗೆ ಮಾಡ್ತೇನೆ ನಾವೇ ಹಚ್ಕೊಂಡು ಒಂದಿಷ್ಟು ವ್ಯಾಪಾರ ಮಾಡ್ತೀವಲ್ಲ ಅದು ಆ ಪಾಲ್ಗೊಳ್ಳಿಕ್ಕೆ ಚೆಂದ ಅದು ಆಗಿದ್ದಂತೆ ಮೊದಲೇ ಒಂದು ಕನಿಷ್ಠ ಕಲ್ಯಾಣವನ್ನು ಮಾಡೋದೇ ನೀವು ಹೆಣ್ಣಿನ ಬಿಗಲು ನಾವು ಹೆಣ್ಣಿನ ಬಿಗಿಗಳು ನಾವು ಹೀಗೆ ಮಾಡ್ತೀವಿ ಕೊಟ್ಟಂತ ಮಾಡಿ ನೀನು ತೊಗೊಂಡಂತೆ ಮಾಡಿ ಇವೆಲ್ಲ ನಾಟಕನೇ ಅಲ್ಲದೆ ಇದ್ದರೂ ನಾಟಕನೇ ಒಂಥರ ಚೆಂದ ನಾಟಕ ಅಲ್ಲದೆ ನಿಜವಾಗಿಯೂ ಕೆಲವೆಲ್ಲ ನಡೆಸುತ್ತೇವೆ ನಾವು ಆ ಕ್ರಮದಲ್ಲಿ ಇಲ್ಲೂ ಕೂಡ ಭಗವಂತನ ಜೊತೆಯಲ್ಲಿ ಪಾಲ್ಗೊಂಡು ಆಟ ಆಡಲಿಕ್ಕೆ ನಾವು ಹೆಂಗೆ ಆಟಾಡ್ತೀವಿ ಅಲ್ಲಿ ಜೊತೆ ಆಟ ಚಂದ ಅದಕ್ಕೆ ಅವನನ್ನು ಭೂಲೋಕಕ್ಕೆ ಅಂತ ಲಕ್ಷ್ಮೀ ದೇವಿಯವರು ಕರ್ಕೊಂಡು ಬಂದ ಕ್ರಮ ಅದು ಬಂದಾಗ ಅದಕ್ಕೆ ಗೊಲ್ಲತಿಯಂತೆ ರೂಪದಲ್ಲಿ ಗೊಲ್ಲತಿ ವೇಷಧಾರ ಮಾಡ್ಲಿಕ್ಕಾಗಿರಲಿಲ್ಲ ಅವ್ನು ಗೊಲ್ಲಾಗಿದ್ದ ಅದಕ್ಕೆ ಈಗ ಅದನ್ನು ಪೂರೈಸಿಕೊಳ್ಳಲಂತೆ ಆಸೆ ತಾನು ಗೊಲ್ಲತಿಯಾಗಿ ಒಳ್ಳೆ ಬ್ರಹ್ಮದೇವರನ್ನ ಕರುವನ್ನಾಗಿ ರುದ್ರದೇವರ ಕರುವನ್ನಾಗಿ ಬ್ರಹ್ಮದೇವರ ಆಕಳನ್ನಾಗಿ ಮಾಡಿ ತಂದವನು ಕೊಟ್ಟಿದ್ದು ಯಾರು ತಂದು ಇದ್ದಾರೆ ಯಾಕೆ ಅಲ್ಲ ವಿಚಾರ ಮಾಡಬೇಕಾಗಿತ್ತು ರಾಯ ಯಾರು ಮಾಡಲು ನಮ್ಮ ಮಗು ಇರಲಿ ಸ್ವಾರ್ಥಕ್ಕೆ ಎತ್ತಿಟ್ಕೊಂಡ ಕೊಟ್ಟ ಸಂಪತ್ತನ್ನು ಸ್ವಾರ್ಥಕ್ಕೆ ಬಳಕೆ ಮಾಡಿದರೆ ಅದು ವಿಚಾರನೂ ಮಾಡಲಿಲ್ಲ ಅದನ್ನು ಆಕಳು ಒಂದು ಸಹ ಕೊಡ್ತಾ ಇಲ್ಲ ಎಲ್ಲೋ ಹೋಗುತ್ತೆ ಬರುತ್ತೆ ಆ ವಿಚಾರ ಮಾಡುವಂತೆ ಹಿಡ್ಕೊಂಡು ಅವನು ಹೊಡೆದ ಕದ ಯಾರೋ ದುಷ್ಟ ಬಲ್ಲ ಪೆಟ್ಟು ಬಿತ್ತೋ ಇಡೋ ಇನ್ನಷ್ಟು ಉಗ್ರ ಆಗಿಷ್ಟ ಕೊಡಲಿ ತೆಗೆದು ಆ ಕರು ಹೊಡಿಲಿಕ್ಕೆ ಹೋಗ್ತಾನೆ ಆ ಕಳು ಹೊಡಿಲಿಕ್ಕೆ ಹೋಗ್ತಾನೆ ಪರಮಾತ್ಮನೇ ತಡೆದು ಗೋಹದ್ಯ ಎಂದು ಮಾಡಬೇಡ್ರಿ ಅದು ಬಹಳ ಅನರ್ಥ ನನಗೆ ಅತ್ಯಂತ ಕೋಪವನ್ನು ಗೋಹದ್ಯವನ್ನು ಆದಷ್ಟು ತಡೀದಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋದನ್ನು ತೋರಿಸಿಕೊಡ್ತಾನೆ ಸ್ವಾಮಿ ತಾಲೇ ತನ್ನ ತಲೆ ಒಟ್ಟಿ ತಪ್ಪಿಸೋಣ ಸಪ್ತಾಳಪ್ರಮಾಣ ಆ ರಕ್ತ ಚಿಮ್ಮದಂತೆ ಆಗಿದ್ದು ಆ ನೋಡಿದ ವಿಲಿವಿಲು ಬಂತ ಸತ್ತೇ ಹೋಗ್ತಾನೆ ಆ ಕಾಲಕ್ಕೆ ಆಗ್ಬಲ್ಲ ಇವು ಹೋಗಿ ಹಾಕೊಂಡು ಬೇಕಾಟು ಹೊರಳಾಡ್ಕೇಳ್ಕೊಳ್ತು ಆಳ್ವಿತ ತನ್ನ ಮತ್ತೆ ದೂತನ ಕಳಿಸ್ತಾನೆ ತುಂಬ ಉದಾಸೀನ ಮಾಡ್ತಾ ಇದ್ದ ರಾಜ ಚೋಳ ರಾಜ ಬಹಳ ಇಷ್ಟ ಆದರೆ ಇವೆಲ್ಲ ಉದಾಸೀನ ನೋಡಿ ಪರಮಾತ್ಮ ಪರಿಶಾಪಿನಂ ಖಲತಾಪಿನಂ ಅವನು ಶಾಪ ಏನು ಸಾರ್ ತಪ್ಪು ಮಾಡಿದೆ ಹೌದು ಪಾ ಏನು ಮಾಡಿ ಎಲ್ಲ ತಪ್ಪು ಮಾಡಿದೆ ನಾನೇ ಪಾಪಿಷ್ಟು ಒಂದು ರಾಜ ತನ್ನೇ ಹೌದಪ್ಪ ನೀವು ಯಾರು ಮಾಡೋದಿಲ್ಲ ಆಗ ನಾನೇ ಮಾಡಿದ್ದೆ ನೀವು ಮಾಡಿದ್ರೆ ನೀವು ಶಿಕ್ಷಾ ಕೊಡ್ತಿದ್ದ ನಾ ಎಲ್ಲ ಪ್ರೂಢದೆಲ್ಲ ಆ ಕ್ರಮದಲ್ಲಿ ಅವೆಲ್ಲ ಮಾತಾಡಿದಾಗ ಅರ್ಥ ಓ ಯಜಮಾನನಾದವ್ ಮನೆಯಲ್ಲಿ ಪ್ರತಿಯೊಬ್ಬರು ಯಾರು ಸಾಧನೆ ಮಾಡ್ತಾರೆ ಯಾರು ಮಾಡಲ್ಲ ತಾ ಮಾಡ್ತಿರಬೇಕು ಯಾರು ಮಾಡ್ತಾರೆ ಯಾರು ಮಾಡಲ್ಲ ಪ್ರತಿಯೊಂದನ್ನು ಗಮನಿಸಿ ಅವರು ಉತ್ಕೃಷ್ಟವಾದಂತಹ ಸಾಧನೆ ಮಾಡಿಸ್ಬೇಕು ಅವ್ರು ಮಾಡಿಸಿಲ್ಲ ಅಂತಂದರೆ ಅವನ ಮೊದಲು ಅವನಿಗೆ ಪೆಟ್ಟು ಬೀಳತ್ತೆ ಆವತ್ತಿದೆ ಎಲ್ಲ ಹೆಚ್ಚು ತೋರು ಓ ತಿರುಪತಿ ತಿಮ್ಮಪ್ಪ ಅವ ದೇವ್ರ ಸಮಾರಾದರೆ ಒಂದು ಏನು ಮಾಡಿದ್ರು ಅವ್ನಿಗೆ ಅರ್ಪಣೆ ಮಾಡಿ ಮನೆಯವರೆಲ್ಲ ಸೇರಿಕೊಂಡು ಅವ್ನಿಗೆ ಅರ್ಪಣೆ ಮಾಡಿ ಅವನಿಗೆ ಪ್ರಸಾದ ಕೊಡೋದು ಬೇರೆ ಮಾಡುವುದು ಯಜಮಾನ ಹೇಗಿರಬೇಕು ಅಂತ ಕಳಿಸ್ಕೊಟ್ಟ ಮೊದಲು ರಾಜನ ಪೆಟ್ಟು ಕೊಟ್ಟು ದೇಶದ ಒಬ್ಬ ರಾಜನಿಗೆ ಪಟ್ಟು ಬಿತ್ತು ಅಂತಂದ್ರೆ ಎಲ್ಲ ನಟಗಾಗಿ ಬಿಡ್ತಾರೆ ಅವನು ಹಿರಿಯ ಕಂಚಾಲಿ ಮನೆ ಅಂತ ಹೋದಲ್ಲ ಅವರು ಪಟ್ಟಿ ಬಿದ್ದರೆ ಬೇರೆಯವ್ರಿಗೆ ನಟಗಾಗ್ತಾರೆ ಅದಕ್ಕೆ ಅದನ್ನು ಕೊಟ್ಟಂತಹ ಪರಮಾತ್ಮನನ್ನ ಅಲ್ಲಿಂದ ಇಲ್ಲಿ ತನಕ ಬಂದಿದ್ದಾನೆ ನೀವು ಹೃದಯಕ್ಕೆ ಬರಮಾಡಿಕೊಳ್ಳಲ್ಲ ಸ್ವಾಗತಿ ಗುರು ವೆಂಕಟಲ ಆ ಕಾಲಕ್ಕೆ ಅಷ್ಟು ಮಾಡಿದವರು ಸುಮ್ಮನೆ ಅದ್ನಾ ತಲೆ ಪಟ್ಟು ಬಿದ್ದು ಬಿಟ್ಟಿದೆ ಔಷಧಿ ಮಾಡ್ತೇನೆ ಅಂತ ಅಲ್ಲಲ್ಲದೆ ಬೃಹಸ್ಪತಿ ಆಚಾರಂ ಕರೆಸಿತ್ತು ಅವು ಏನು ಮಾಡಿಪ್ಪಾ ಔಷಧಿ ಅಂತೆಲ್ಲ ಕೇಳಿದ ಯಾಕೆ ಹಾಲು ಹಾದು ಇದು ಅಂತ ಹೇಳಿದ್ರು ಬೆಳಗಿನ ಜಾವ ಅದನ್ನು ಹೊಂದ್ಕೊಂಡು ಹೋಗಂತ ಮಾಡುವುದು ಹೋಗುವಾಗ ವರಾಹದೇವರು ಭೇಟಿವದಯಾವಿತಿ ಕರುಣಾಲಯ ಲಾಲಿತಂಚಯ್ಯೋದಯ ಬಕುಲೈತಿ ಭವ್ಯವತಿರ್ಣಯ ನಿರಮೇಘ ಸಮಾನ ಕಾಂತಿ ಕಲೇವರಂ ಭಜತಾಂತರಂ ಶಿಲಯಾತ್ಮನಿ ವೆಂಕಟಾಚಲ ವಾಸಿ ಭು ವಿಭಾಸಿಂ ಆ ಕಾಲಕ್ಕೆ ಕೋಲದೇವ ದಯಾವಿರಣ ಕೋಲದೇವ ಅವ ದಯಾ ಮಾಡಿದ ಮಾಡಿಸಿಕೊಂಡ ತಲೆಗಿಲಿಗಲ್ಲ ಏನೋ ಕೈ ಇಟ್ಕೊಂಡು ಹಿಂಗೆ ಹೋದಂತೆ ಬೆಳಗ್ಗೆ ಜಾವ ಇನ್ನು ಬೆಳಕಾಗ್ತಾಯಿತ್ತು ಔಷಧಿಯೆಲ್ಲ ಬೆಳಗ್ಗೆ ಬೇಗ ಮಾಡಬೇಕು ಅಂತಿರೋ ಕ್ರಮ ಹೋದ ಅಲ್ಲಿ ಹತ್ತಿ ಮರ ಹತ್ತಿ ಹಾಲು ಅದಕ್ಕೆ ಎಕ್ಕೆ ಗಿಡದ ಹತ್ತಿ ಇವೆಲ್ಲ ಹಾಕಬೇಕು ಅಂತ ಹೊರಟಿದ್ದಾನೆ ಹೊರಡೋ ಹೊತ್ತಿಗೆ ಭಾರಿ ಹಂದಿಗಳು ಗುಂಪಲ್ಲಿ ಪರಮಾತ್ಮ ಭೂಪತಿ ಭೂವರ ನಡ್ಕೊಂಡು ಪ್ರತಿಮೆ ಚಿಕ್ಕದಿದೆ ಅವಾಗಾತ್ರ ಭಾರಿ ನೋಡೋದು ಭೂವರ ನಡ್ಕೊಂಡು ಬರ್ತಾ ಇದ್ದಾನೆ ರಾಜ ಆ ಪ್ರದೇಶದ ಒಳೆಯ ಸಾಯಿ ಆ ಸಾಯಿ ಪುಷ್ಕರಣಿ ಸುತ್ತಲೂ ಆ ಕಾಡು ಅಲ್ಲೆಲ್ಲ ಓಡಾಡ್ತಾ ಇದ್ದಾರೆ ಶ್ರೀನಿವಾಸಿಯವರು ಬರ್ತಾಯಿರೋ ಬರ್ತಲ್ಲೇ ಪೊದೆಲ್ಲ ಔತಿಟ್ಟು ಫೋಸಿ ಫೋಸಿಂತಿಗಂತಹ ಹಂದಿಗಳ ಯಾ ಯಾ ಯಾ ಯಾರು ಯಾರಾಗಲ್ಲೇ ಅಡ್ಕೊಂಡಿದ್ದೋ ಹೊರಗೆ ಬನ್ನಿಬಿಟ್ಟಿ ಅಷ್ಟೇ ಏಯ್ ಸರಿ ನೀವೆಲ್ಲ ಸರಿ ನಾನು ನೋಡ್ತೇನೆ ನಾ ಇಲ್ಲೇ ಇಲ್ಲಿ ಅವೆಲ್ಲ ಸರ್ಕೊಂಡು ಯಾರಪ್ಪ ಯಾರಿದ್ದೇನೆ ಏನೇನು ಹಾನಿ ಆಗೋಲ್ಲ ನನ್ನ ಅಭಯ ಇದೆ ಯಾರಿದ್ದೇ ಇದೆ ಹೊರಗೆ ಬನ್ನಿ ಬೆಳಕು ಬೇರೆ ಕಮ್ಮಿ ಆಗ ಹೀಗ ನೋಡಿದ್ದು ಅಂತೆ ವೃದ್ಧರಿಬ್ಬರು ನೋಡ್ಕೊಂಡು ನೋಡ್ಕೊಂಡು ನೀನು ವೈಕುಂಠ ಲೋಕದ ಭೂಪತಿ ವರ ಹಾಗ ನೀನು ಇಬ್ರು ನೋಡ್ಕೊಂಡು ಹೇ ಇಬ್ಬರು ಪರಿಚಯ ಇದೆ ಬಿಡುಗಡೆ ದೂರ ಆದ್ರು ಹೋಗ್ ಇಬ್ರು ಗಾಡ್ ಆಲಿಂಗನೇ ಮಾಡ್ಕೊಂಡ್ರು ಆ ಕಾಲಕ್ಕೆ ಹತ್ತ್ರು ಕರ್ಕೊಂಡಿರಂತೆ ದೇವತೆಗಳು ನೋಡಿದ್ರೆ ಏನ್ ಆಚರಿಸುವ ಮಾಡ್ತಾನೆ ಅದು ಕಲ್ಪನೆ ಇಲ್ಲ ಇಬ್ಬರು ವೃದ್ಧರು ಯಾರಾದ್ರೂ ಬಹುಕಾಲದ ಸ್ನೇಹಿತರು ಸಿಕ್ಕಿಬಿಟ್ರೆ ಹಾಗೆ ಆ ಪ್ರೀತಿ ಅತಿಶಯ ತೋರಿಸ್ಬೇಕು ಹಾಲ್ ಮಾಡ್ಕೊಳ್ತಾ ಆಲಿಂಗನ ಏನು ಆ ಹತ್ತಿದ್ದೇನು ಕಳೆದಿದ್ದೇನು ಮಾತೇನು ಇಬ್ರು ಹೋದರು ಏಕಾಂತ ಕೂತ್ಬಿಟ್ಟರೆ ಆ ಕಾಲಕ್ಕೆ ಮಾತಾಡಿ ಎಲ್ಲರೂ ಸುತ್ತಲೂ ಕೂತಿದ್ದಾನೆ ಯಾಕಂದ್ರೆ ಏನು ಪಾಯ್ವು ಏನು ನಿನ್ನ ತಲೆ ಏನು ಹಣೆ ಬರೋನು ಎಲ್ಲಿ ನಿನ್ನ ಹೆಂಡತಿಯಲ್ಲಿ ನಿನ್ನ ಸಂಪತ್ತಿಯಲ್ಲಿ ಜಯವಿದರು ನಿನ್ನ ಪರಿವಾರ ವರ್ಗ ನಿನ್ನ ಮಹಾವೈಭವ ನೋಡಬೇಕಾಗಿ ಎಷ್ಟು ಅಪಾಯಿಂಟ್ಮೆಂಟ್ ತಗೋಬೇಕಿತ್ತು ಅದನ್ನು ಸಿಗ್ತಾನೆ ಇರಲಿಲ್ಲ ಅಂತಹ ನೋರೆ ನೀನು ಅಂತವ್ ಇಲ್ಲೇನು ಬಂದು ಏನು ಏನು ಕತೆ ಇದೆ ಅಂತ ಅಣ್ಣ ಶುರು ಮಾಡಿಬಿಟ್ಟು ಏ ಅಳೋದು ಅಳೋದು ಅಳೋದು ಅಳೋದು ಇವು ಇವನೇ ಹೊಡೆದು ಹಿಡಿದುಬಿಟ್ಟಾನೆ ಅನ್ಕೊಂಡ್ಬಿಡ್ಬೇಕು ಅಂತ ವರದೆಯವರು ಸಮಾಧಾನ ಸಮಾಧಾನ ಮಾಡಿಕೊಳ್ತಾ ಏನು ಏನಾಯ್ತು ಹೇಳೋದನ್ನ ಏನ್ ಹೇಳುತ್ತಾ ಎರಡು ಪ್ರತಿಜ್ಞೆ ಮಾಡಿಕೊಂಡಿದ್ದೆ ಗೋ ಬ್ರಾಹ್ಮಣ ಹಿತಾಯಜಾ ಒಂದು ಗೋ ಇನ್ನೊಂದು ಬ್ರಾಹ್ಮಣ ಅವರಿಬ್ಬರೇ ಹಿತ ಕಾಪಾಡ್ತೇನೆ ನಾನು ಅವರಿಗೆ ನಾನು ಹಿತಾಂತ ಇಷ್ಟ ಅಂದ್ಕೊಂಡಿದ್ದೆ ಏಕಾಂತ ಹೆಳ್ದಿ ಪಾಪ ಪಾಲು ಬರ್ತಾ ಇದ್ದೆ ಮಲ್ಕೊಂಡಿದ್ದೆ ನೋಡಿ ಚಂದ್ರ ಕಾಲದಲ್ಲಿ ನಿದ್ದೆ ಮಾಡ್ಲಿಕ್ಕೆ ಆಗೋಲ್ಲ ಬೈ ತುಂಬಾ ಹೆಂಡತಿ ಕೈಯಾಡಿಸ್ತಾ ಇರ್ತಾರ ಹೆಂಗ್ ಮಲ್ಕೊಳ್ಳೋದು ಅದನ್ನ ಮತ್ತೆ ಇಡೀ ಜಗತ್ತಿನ ಉದರದಲ್ಲಿ ಇಟ್ಕೊಂಡು ಹಾಳ ಹೊಟ್ಟೆ ಭಾರ ನಿದ್ದೆ ಬರೋಲ್ಲ ಈ ಉದರಸ್ಥ ಲೋಕ ಭರೇಣ ಪದಾಡ್ಸೊಳ್ಳೋರಂತ ಎಲ್ಲ ತೊಗೊಂಡೋಗಿ ಹೊಟ್ಟೆಲ್ಲ ಹಾಕಿ ಭಾರ ಅಳಿಕೆ ನಿದ್ದೆ ಏನೋ ಆಗ ಹಿಡಿದು ಬೇರೆ ಮೈತ್ಪ ಕೈಯಾಡಿಸ್ತಿರ್ತಾಳೆ ಎಲ್ಲ ಅನೇಕ ಕ್ರಮದಿಂದ ನಿದ್ದೆ ಬಂದಿರೋಲ್ಲ ಆಗ ನಿದ್ದೆ ಬಂದಿನಲ್ಲಿ ಈಗ ಸ್ವಲ್ಪ ಅವಳ ಕಾಲು ಹೊತ್ತಕ್ಕೆ ಇಟ್ಟುಬಿಡೋಣ ಅಂತ ಇಟ್ಟುಬಿಟ್ಟು ಈಗ ಹೇಗೋ ಆರಾಮ ನಿದ್ದೆ ಮಾಡೋಣ ಅಂತ ನೋಡ್ಕೊಂಡಿದ್ದರೆ ಆ ಬ್ರಹ್ಮ ಬ್ರಾಹ್ಮಣ ಬಂದು ಎದ್ದು ಹಾಡಿಸ್ಬೋದಿರೋಣ ನಾ ಏನು ಸಹಿಸ್ಕೊಂಡ್ಬಿಟ್ಟು ಹೇಳ್ತಿ ಮನೆ ಬಿಟ್ಟರೆಪ್ಪ ಏನ್ ಮಾಡ್ಲೇನು ಬ್ರಾಹ್ಮಣರು ಅಂತಂದ್ ಬ್ರಾಹ್ಮಣ ಬ್ರಾಹ್ಮಣ ಇಷ್ಟ ಆಗಿ ಏನ್ ಒಂದಿಷ್ಟು ಆಕಳೋ ಅಲ್ಲಿ ಬಂದೊಂದಿಷ್ಟು ಎಲ್ಲೋ ಹಾಲು ಸುರಿಸು ಹೋಗ್ತಿತ್ತು ಹೊಡೆದು ಬಿಡ್ತಾರಲ್ಲ ಅಂತ ತಲೆಗೆ ಇಟ್ಟು ಬಿಟ್ಟು ನೋಡಿ ಎರಡ ಬ್ರಾಹ್ಮಣ ಬ್ರಾಹ್ಮಣ ಅಂತ ಹೆಣ್ದು ಬಿಟ್ಟು ಹೋದ್ರು ಆಕಳ ಆಗಲ ಅಂದ್ರೆ ತಲೆಗೆ ಕಟ್ಬಿಟ್ಟು ಎಟ್ಟು ಚಂದ ತೋರಿಸ್ತಾನೆ ಅಂದ್ರೆ ಬೆಕ್ಕದಾದ್ರು ಕೂಡ ಈ ಎರಡು ನಿಯಮ ಬಿಡೋಲ್ಲ ಅದರ ಮರ್ಮ ಅಷ್ಟು ತೋರಿಸ್ತಾನೆ ಅವ್ರನ್ನ ಎಂದು ರಕ್ಷಣೆ ಮಾಡ್ತಿರ್ತೇನೆ ಅಂತ ಎಷ್ಟು ಪ್ರೀತಿರಿ ಆ ಚಂದ ನಮ್ಮ ನಮ್ಮ ವ್ಯವಹಾರದಂತೆ ಅದನ್ನು ತೋರಿಸ್ಕೊಟ್ಟ ಅದನ್ನು ನಿರೂಪಣೆ ಪ್ರೆಸೆಂಟೇಶನ್ ಹಾಗಷ್ಟೇ ಅದನ್ನು ಒಳಗಡೆ ಮರ್ಮ ಬೇರೆ ಎಷ್ಟು ಜನ ಯಾವ ಕಾವ್ಯಕ್ಕೆ ಯಾವ ನಾಟಕಕ್ಕೆ ಇಷ್ಟು ಸ್ವಾರಸ್ಯ ಬಂದಿತ್ತು ಅದನ್ನು ಡಬಲ್ ಆ್ಯಕ್ಟಿಂಗ್ ಬೇರೆ ಇದ್ರ ಜೊತೆ ಎಲ್ಲಿ ಹೇಳ್ಕೊಡ್ತಾರೆ ತನ್ನ ಮುಂದೆನೆ ತಾನೆ ಇಷ್ಟು ಸ್ವಾರಸ್ಯ ಹಿಂಗೆ ಎಲ್ಲಲ್ಲಿ ಇಲ್ಲ ಅದಕ್ಕಂತಳೆ ಕೆಮ್ಮ ಇಂಥ ಒಳ್ಳೆ ಕಥೆ ಇದ್ದಾಗ ಇಂಥ ಸ್ವಾರಸ್ಯ ಭರಿತವಾದ ಜಗದತ್ವ ನಮ್ಮ ಅಪ್ಪನ ಚರಿತ್ರೆ ಆ ಚರಿತ್ರೆ ಇದ್ದಾಗ ಅದನ್ನು ಕೇಳೋದು ಬಿಟ್ಟು ಕೇಳಿ ಕೆಟ್ಟ ಮಾರ್ಗ ಹಿಡ್ಕೊಂಡು ಹಾಳಾಗಿದ್ದೇನೆ ಅಷ್ಟಿ ಎಷ್ಟು ಸತಿ ಕೇಳಿದ್ರೆ ಬೇಸರ ತಂದಿದ್ದೀರಿ ಅಂತಹ ಚರಿತ್ರೆ ಸ್ವಾರಸ್ಯಕರವಾದ ಆರಿತ್ರೆ ನಡೆಸ್ತಾ ಈಗ ಆಗೋಗ್ಬಿಡುತ್ತಪ್ಪ ಅದನ್ನು ಇಂಥ ಪ್ರಸಂಗ ತಲೆ ಪಟ್ಟು ಬಿತ್ತಲ್ಲ ಕಡೆ ಏನೋ ಉಪಾಯ ಮಾಡಿಕೊಂಡು ಊಷಿ ರಾಧೇವ್ ಛೇ ಛೇ ಛೇ ಛೇ ಇಷ್ಟೆಲ್ಲ ಆಗಬಾರ್ದಾಗಿತ್ತದ ಏನ್ ಮಾಡ್ಕೊಂತಿದ್ದೀಯಪ್ಪ ಬರ್ತಾನೆ ಕೊಲದೇವದಯ ಅಗಿತಿಯನ್ನು ಹತ್ತೂ ಕರ್ದು ಯಾಕೆ ಮಾಡುದು ಗಿಟ್ಟಿಸಿಕೊಳ್ಳಿಕ್ಕೋಸ್ಕರ ಏನಾರು ಗಿಟ್ಟಬೇಕು ಮುಂದ್ರೆ ಕಲಿಯುಗದಲ್ಲೂ ಹತ್ತೂ ಕರೆದು ಮಾಡಿ ಗಿಟ್ಟಿಸಿಕೊಳ್ಳಬೇಕು ತೋರಿಸ್ಕೊಟ್ಟರೆ ಮಾಡ್ಕೋಪ್ ಎಲ್ಲ ತೋರಿಸ್ದೇನಂದು ಜಾತಕ ಗೀತೆಯೆಲ್ಲ ತೋರಿಸಿದ್ದೇನೆ ನಮಗೆ ಮತ್ತು ವಾಸ್ತು ಹೇಳಿದ್ರು ಅದನ್ನು ಏನು ಈ ಬೆಟ್ಟದ ಮೇಲೆ ಹೋಗುತ್ತಕೊಂಡು ಬಾರಿ ಲಾಭ ಇದೆ ಅಂತ ಹೇಳಿದ್ದಾರೆ ಮತ್ತೆ ನಮ್ಮ ಅದಕ್ಕೆ ಸ್ವಲ್ಪ ಇಲ್ಲೇ ಇರೋಣ ಅಂತಿದ್ದೇನಪ್ಪ ಮತ್ತೆ ಜಾಗ ಕೊಟ್ಟರೆ ಹಾ ಅವನು ಎಷ್ಟರಿದ್ದ ಪಕ್ಕ ಇದ್ದ ನರಹದೇವರು ಮತ್ತೆ ಇಲ್ಲಪ್ಪ ಏನು ಮಾಡೋಣ ನಾನೇ ನನ್ನೆ ಕೇಳಬೇಕು ಬಿಡೋ ಈ ಸಾಲ ಕೇಳಿದ್ರೆ ಅಂತ ನನ್ನ ಎಲ್ಲ ಖರ್ಚಾಗ ಹೋಗ್ಬಿಡ್ತಾರೆ ನನ್ನೆ ಬರಬೇಕು ಹೋಗೋ ಅಂತ ಎಲ್ಲ ಖರ್ಚಾಯ್ತು ಅಂತ ಅವೆಲ್ಲ ಮಾತಾಡಬೇಕು ನಮ್ಮ ಪುರುಷರತ್ಮೂಪದಲ್ಲಿ ಹಂಗೆ ಅಂದಿದ್ದಾನೆ ದ್ರೋಣಾಚಾರ ಹೊ ಕೇಳಿಕೊಂಡ್ರೆ ಎಲ್ಲ ನೆನ್ನೆ ಖರ್ಚು ಮಾಡಿಬಿಟ್ರಲ್ಲವೋ ಮಾರಾಯ ಇಲ್ಲ ಹಂಗೆ ಅಂದ್ಬಿಟ್ಟೆ ಪರಮಾತ್ಮ ಏನು ಮಾಡಪ್ಪ ಈಗೆಲ್ಲ ನಮ್ಮ ಕಾಲ ಅಲ್ಲ ಈಗಲ್ಲ ನಮ್ದೆಲ್ಲ ಹಳದ್ ಕಾಲದ ಪ್ರೀತಿಗೆಲ್ಲ ನಮ್ಮ ಕಾಲಿಗೆ ಬೆಟ್ಟ ಕೊಟ್ಟಿದ್ದಪ್ಪ ಅದನ್ನೆಲ್ಲ ಎಷ್ಟು ಎಷ್ಟು ತೂರ್ತಿದ್ದು ಹೋಗಲ್ಲೋ ಹೌದು ಹೌದು ಅನ್ಬೇಕು ಈಗ ನೋಡೋದೆಲ್ಲ ನಡೆಯೋದು ಇಲ್ಲ ಮೌಲ್ಯದ ಪ್ರತಿಕ್ಷಿತಾನು ಏನಾರು ಅಂತಂದ್ರೆ ನೋಡಿ ಏನಾರು ದುಡ್ಡು ಪಟ್ಟು ಈ ಬಾಡಿಗೆ ಭೋಗ್ಯ ಏನೇನೋ ವ್ಯವಸ್ಥೆ ತಂದು ಬಿಟ್ಟಿದ್ದ ಹುಡುಗರು ಯಾಕ್ರಪ್ಪ ಅವನ್ನೆಲ್ಲ ಒಂದಿಷ್ಟು ಕೇಳಿಬಿಟ್ಟ ಓ ಹೌದೌದು ಹೌದು ನಾ ಏನಾರು ವ್ಯತ್ಯಾಸ ಮಾಡಿದ್ದೆ ಮತ್ತು ಅವ್ರಲ್ಲಿ ಸಿಟಿ ಕೇಳ್ತಾರೆ ಏನು ಮಾಡಲಿ ಅದು ನಾನು ನೀವು ಏನು ಕೇಳಬಾರ್ದು ನಿಮ್ಮಲ್ಲಿ ಅದು ಏನು ಮಾಡಲಿಪ್ಪ ಅಂದರೆ ಮತ್ತೆ ಏನೋ ಏನಾರು ಒಂದು ಮೌಲ್ಯ ಕೊಡು ಏನು ಕೊಡ್ತೀವಿ ಕೊಡೋದು ಇಷ್ಟು ಕೊಡ್ತೇನೆ ಅಂತ ತಗೊಂಡು ನನಗೆ ಕೊಡ್ತೇನೆ ಅಂತ ನಾನು ಇಷ್ಟು ಹೇಳಿ ಅಷ್ಟೇ ಕೊಡ್ತೇನೆ ಪ್ರಥಮ ದರ್ಶನ ದೇ ಸ್ಯಾ ಜನ ಬರ್ತಾರೆ ನಿನ್ನ ಯಾರು ಬರದೇ ಇದ್ದು ನನ್ನ ನೋಡಿ ಜನ ಬರ್ತಾರೆ ಅವರೆಲ್ಲರೂ ಪ್ರಥಮ ದರ್ಶನ ದೇಶ ಬದೂಲ್ನ ದರ್ಶನ ಪ್ರಥಮ ಕ್ಷೀರಸನ ಬದೂ ನಿನಗೆ ಅಭಿಷೇಕ ಆಗ್ಬೇಕು ಆಮೇಲೆ ಶುಕ್ರವಾರ ನನಗಿಷ ಮೊದಲು ನಿನಗೆ ನನಗೆ ಹಾಲು ಅರಳು ಇರುಳು ಇವೆಲ್ಲ ನಿನಗೆ ಲಡ್ಡು ದೋಸೆ ಗೀಸೆ ಜಿಲೇಬಿ ಅವು ಇವೆಲ್ಲ ನನಗೆ ಮುದಕ್ಕೆ ನೀನು ಎಷ್ಟು ತಿನ್ಕೊಂಡಿರೋ ನೀವೆಲ್ಲ ಎಷ್ಟು ಚಂದ್ರ ಆಗುತ್ತಾನು ವ್ಯಾಪಾರದಲ್ಲಿ ಅವೆಲ್ಲ ನಿನಗೆ ಅದನ್ನೆಲ್ಲ ಬದುವಲ್ಲಿ ನಿನಗೊಳಿಸಿಬಿಡ್ತೇನೆ ಭಾರಿ ಬಂದರೆ ಬರ್ತಾರೆ ನಾನು ನೋಡಲಿಕ್ಕೆ ಅಂತವ್ರಿಗೆ ನಾ ಇಷ್ಟೆಲ್ಲ ನುಡಿಸಿಬಿಡ್ತೇನೆ ಅಂತ ಭಗವಂತ ಆ ಕಾಲಕ್ಕೆ ಅನ್ನೋಣ ಏನು ಭಕ್ತರು ತುಂಬಿ ತುಂಬಿ ಹೋಗ್ತಾ ದರ್ಶನಕ್ಕೆಲ್ಲ ಅವಕಾಶ ಆಗ್ತಾ ಇವತ್ತು ಯಾರು ಹೋಗಂಗಿಲ್ಲ ಅಂತ ಸ್ವಲ್ಪ ನಾವು ಅರ್ಥ ಮಾಡ್ಕೊಳ್ಬೇಕು ಈ ಕಾಲುಮಾನವನ್ನ ಎಷ್ಟು ಕ್ರೂರ ಇದೆ ತುಂಬಾ ಒಳ್ಳೇದಾಗ್ತಾ ಇದೆ ಈ ರೋಗ ಬಂದಿದ್ದರಿಂದಾಗಿ ಪ್ರಕೃತಿ ಸ್ವಚ್ಛ ಆಯಿತು ಮನೆಯಲ್ಲೇ ಕೂತರು ಒಬ್ರಿಗೊಬ್ರು ನೋಡಿದ್ರು ಸಂಬಂಧಿಕರು ಒಬ್ಬರಿಗೊಬ್ರು ನೋಡ್ಲಿಕ್ಕೆ ಆಗ್ತಾರೆ ವಿಶ್ರಾಂತಿ ತಗೋಳಕಾಗ್ತಾ ಇರಲಿಲ್ಲ ಒಬ್ರಿಗೊಬ್ಬರು ಮುಖ ನೋಡಿದ್ರು ಮಾನವೀಯತೆ ಅಂತಂದ್ರೆ ಏನು ಯಾರು ಎತ್ತ ಯಾರು ಕಷ್ಟಪಡ್ತಾರೆ ಏನು ನಮ್ದು ಒಂದು ಕರ್ತವ್ಯ ಇದೆ ಅನ್ನೋದು ಅರ್ಥ ಮಾಡಿಕೊಂಡ್ರು ತುಂಬ ಇದರಿಂದ ಬದಲಾವಣೆ ನದಿ ನೀರುಗಳ ಎಷ್ಟು ಸ್ವಚ್ಛ ಆಗಿ ಹೋಗ್ಬಿಟ್ಟು ಹಾಡು ಹಸಿ ಸುಮ್ಮನೆ ಕೊಡ್ಲಿಕ್ಕಾಗಲ್ವ ಹಾಡು ಹಸಿ ಕಲಾ ಅವುಗಳಲ್ಲಿ ತೊಡಗಿಸ್ಕೊತಾ ಇದ್ದಾರೆ ಒಂದು ಚೆಂದ ಮಾತಾಡ್ತಾರೆ ಆಟ ಆಡ್ತಾರೆ ತುಂಬಾ ಒಳ್ಳೆದ್ದು ಬಹಳ ಆಗಿದೆ ಆದರೆ ದೇವಸ್ಥಾನಗಳು ಬಾಗಿಲುತ್ತಿದ್ದಾವೆ ಏನೋ ಭಯ ಏನೋ ಆತಂಕ ಇದ್ದಾಗ ಮನೆ ಮಾಡಿದ್ದಾರೆ ಕೂತಲ್ಲೇ ದೇವಸ್ಥಾನಗಳಷ್ಟೇ ಅಲ್ಲ ಹೃದಯದಲ್ಲಿ ಭಗವಂತ ಇದ್ದಾನೆ ಹರಿವಾಯುಗಳು ಎಲ್ಲಿದ್ದಾರೆ ನಾವು ಕರದಲ್ಲಿ ಗುರುಗಳ ಅನುಗ್ರಹ ಮಾಡುತ್ತಾರೆ ಅವರ ಆರಾಧನೆ ಪ್ರತಿನಿತ್ಯ ಹೆಚ್ಚೆಚ್ಚು ನಾವು ಮಾಡಬೇಕು ಗುಂಪು ಮಾಡಿದರೆ ಮಾತ್ರ ಅಲ್ಲ ನಮ್ಮ ನಮಗೆ ಸ್ವಂತ ಕರ್ತವ್ಯವನ್ನು ಗುಂಪು ಸೇರಿದರೆ ಮಾತ್ರ ಮಾಡುವುದಲ್ಲ ಸ್ವಂತದಲ್ಲೂ ಕೂಡ ಹರಿವಾಯುಗಳ ಅನುಗ್ರಹಕ್ಕೆ ಪಾತ್ರರಾಗುವ ಕಾರ್ಯಗಳನ್ನು ಮಾಡಬೇಕು ಮಾಡಿ ನಮ್ಮ ಪ್ರಾರ್ಥನೆ ಮಾಡಿ ದೇವರು ಬಾಗಿಲು ತರಿಸಬೇಕು ಬಾಗಿಲನ್ನು ತೆರೆದು ಸೇವೆಯನ್ನು ಕೊಡುವ ಹರಿಯೇ ಬಾಗಿಲು ಮುಚ್ಚಿ ಿ ಸ್ವಾಮಿ ಹಾಗೆ ಪ್ರಚಲಿತ ಬೇಡಿಕೊಂಡ್ರೆ ನಾವು ಸ್ವಾಮಿ ಭಾಗಲು ತೆಗಿತ ಹರಿ ವಾಯು ಗುರುಗಳು ಎಲ್ಲರೂ ಅವನವ್ರು ಭಾಗಲು ತೆಗೆದು ದರ್ಶನ ಕೊಡ್ತಾರೆ ಅದಕ್ಕೆ ನಮ್ಮ ಸಾಧನೇ ಈಗ ಕಾರಣ ಆಗಬೇಕು ಅಂತಹದ್ದು ಎಷ್ಟು ಜನ ಬರ್ತಾರೆ ಅಂತ ತೂರಿ ತೂರಿ ಬರ್ತಾರೆ ಅಂತಂದಿದ್ದ ಅನ್ನೂ ಅದು ಅದಕ್ಕೆ ಇದೆಲ್ಲ ತೋರಿಸಿಕೊಟ್ಟು ಕೋಲದೇವ ಕೋಲದೇವ ಅಂದ್ರೆ ಈತ ವರಹದೇವರು ಕೋಲರೂಪ ಅಂತ ಕೋಲ ಹಂದಿ ಕೋಲ ಅಂತ ಕೋಲದೇವ ಬರಹದೇವರು ಕೋಲದೇವ ದಯಾ ಮಿತಿರ್ಣ ಮಿತೀರ್ಣ ವಿಸ್ತಾರ ಮಾಡಿದ ಎಷ್ಟು ಬೇಕು ಜಾಗ ಎಷ್ಟು ಬೇಕು ಹೇಳಬೇಕು ಏನಾಗೇನು ಬಾಳ ಬೇಡ ನೂರ ಹೆಚ್ಚೆ ಕೊಟ್ಟು ಬಿಡು ಸಾಕ ನೂರಡಿ ನೂರ ಹೆಜ್ಜೆ ಅಂದ್ರೆ ನೂರಡಿ ಜಾಗ ಹಂಡ್ರೆಡ್ ಬೈ ಹಂಡ್ರೆಡ್ ಅಷ್ಟೆ ಆ ಹೆಜ್ಜೆ ಅದು ವಾಮನ ದೇವರದ್ದು ತಿರುಕರ್ಮ ದೇವರದ್ದು ಗೊತ್ತಿರೋ ಏನು ಆಗುತ್ತೇವರು ಇಡೀ ಬೆಟ್ಟ ಒಂದು ಆಕ್ರಮಣ ಮಾಡ್ಕೊಂಡಿದ್ದೀನಿ ಹೊರ ದೇವರು ಅಂತಾರೆ ಯಾರಾದರೂ ತಿಮ್ಮಪ್ಪ ಹಾಗೆ ಬೆಳೆದು ಕೂತ್ಬಿಟ್ಟು ಅಂತಹದ್ದು ಕೋಲ ದೇವಾಲಯ ಆಗಿತ್ತು ವನಾಲಯಂ ಇಡೀ ವನವನ್ನೇ ತನ್ನ ಆಲಯ ವನಾಲಯಂ ಕರುಣಾಲಯ लालितंज योदया बकुलेवतीर्णय कारुण्य तोता वहा इंत काल के बारी केबिटे बकुले वे सेवकून को भाड़ वे सेविक यशोदारूपद विवाह नोड़े बयस बरक से बेच रायलूर बैठ नहीं वैकुंठ लोक रमादेवी से आम माल ಮಾವತ್ ಲಾಲಿ ಮಾ ರಮಾದೇವಿ ಅಂತ ನಿನ್ನ ಲಾಲ ಮಾಲಿ ವಕುಲ ವ ನಿಶ್ಚಿತ ತತ್ವಜ್ಞಾನವನ್ನು ಪಡೆದಕ್ಕೆ ಕೂ ಭೂಮಂಡಲದಲ್ಲಿ ಮತ್ತೆ ಲಾದಾರೆ ಆದಾನ ತಗೊಂಡು ತನ್ನ ಶರೀರ ತಗೊಂಡು ಬಂದು ಬಂದಿದ್ದಾಳೆ ನಿನ್ನ ವರದಾನವನ್ನು ಸ್ವೀಕಾರ ಮಾಡಿದವಳು ಅದಕ್ಕೆ ಅದು ವಕುಲ ಮಾಲ ವಯವರ ವೇದ ವನವಾಸಿ ಬನವಾಸಿ ವಾರಾಣಸಿ ಬನಾರಸ ಎಲ್ಲ ವ್ಯತ್ಯಾಸ ಮಾಡಿ ಹೇಳೋದು ಇದೆ ಹೀಗಾಗಿ ಅದನ್ನೇನು ಬಕುಲ ಮಾಲಾ ಅವಳು ಬಕುಲ ಮಾ ಒಬ್ಬಳು ಬರ್ತಾಳಂತೆ ಅವಳು ದೊಡ್ಡ ಹಿಂಡಿದೆ ದೊಡ್ಡ ಹಿಂಡ ಆ ಸೇವಕ ವರ್ಗವನ್ನು ಇಟ್ಟುಕೊಂಡು ಇವತ್ತಿಗೂ ಅಲ್ಲ ಮನೆ ತೋರಿಸ್ತಾ ಇದೆ ಬಗೆ ಬಗೆ ಭಕ್ಷ್ಯ ಭೋಜ್ಯ ಮುಂತಾದವು ಕೃಷ್ಣದೇವರ ಆ ಸೇವೆ ಆ ಒಬ್ಬ ಯಶೋಧಾದೇವಿಯೇ ಶಕ್ಯ ಅಷ್ಟೇ ಸೇವಾ ಮಾಡ್ತಾ ಇದ್ರೆ ಬಕುಲೇತಿ ಭವ್ಯವತಿರ್ಣಯ ನಿಲ ಮೇಘ ಸಮಾನ ಕಾಂತಿ ಕಲೇವರಂ ಭಜತಾಂದರ ಶಿಲಯಾತ್ಮರಿ ವೆಂಕಟಾಚಲ ವಾಸಿ ಭುವಿ ಒಳ್ಳೆ ರೀತಿಯಲ್ಲಿ ಶೀಲದಿಂದಾಗಿ ಒಳ್ಳೆ ಸತ್ಸ್ವಭಾವದಿಂದ ಎಲ್ಲೋ ಸಾಧನೆ ಮಾಡ್ತಾ ಸಾಕು ಭಗವಂತ ನಿನ್ನನ್ನು ಕರೆದು ಎಳೆದು ನಿನ್ನ ಸೇವಾ ತಗೋತಾರೆ ಏಕಾಂತದಲ್ಲೇ ಸಾಧನೆ ಮಾಡಲು ನೀನು ಸೇವಾ ತಗೋತಾರೆ ಅಂತಹದ್ದು ಆ ನೀಲಮೇಘ ಸಮಾನ ಏನೋ ಅದು ಎಲ್ಲ ಗಾಯ ಎಲ್ಲಾಯ್ತು ಎಲ್ಲ ಹೋಯ್ತು ಅಷ್ಟೇ ಸುಮ್ಮನೆ ನಾಟಕ ಏನೋ ಹದಿನೈದು ಮೊಳದ ಪಂಚೆ ಒಂದು ಮೊಳ ಜರಿ ಅಂಜರಿ ಬೇಕು ಅರ್ಧದಷ್ಟು ಆ ಶಲ್ಯ ಅದನ್ನು ಚಂದ ಹಾಕಿ ಅಲ್ಲಿ ಇಲ್ಲಿ ಸುತ್ತಿದ್ದು ಅದನ್ನು ಪಟ್ಟಿ ಹಾಕಿ ಸುತ್ತಿದ್ದು ಅದರ ಚಂದ ಚಂದರ ಅದರ ಮೇಲೆ ಶ್ರೀಗಂಧ ತನ್ನ ಕಸ್ತೂರಿ ತಿಲಕಾದಿಗಳನ್ನೆಲ್ಲ ಇಟ್ಟು ಏನು ಮೈ ತುಂಬ ಘಮ ಘಮ ಘಮ ಘಮಾಯಿಸ್ತಾ ಇರಬೇಕು ಇಂದ ನೀರಮನಿಯ ವಿಗ್ರಹ ಅದಕ್ಕೆಷ್ಟು ಚೆಂದ ಅಲಂಕರಣ ಅದರ ಮೇಲೆ ತನ್ನ ಪೇಟ ರುಮಾಲಿಗೆ ಗಿಮಾಲಿ ಕೆಂಪು ಸುತ್ತ ಅದಕ್ಕೆ ಬಂಗಾರದ ರಕ್ತದ ಪದಕ ಸಿಗಿಸಿ ಕೈಯಲ್ಲಿ ಬಿಲ್ಲು ಬಾಣ ಎಲ್ಲ ಹಿಡ್ಕೊಂಡು ಕನ್ನಡಿಗಿನಿಂದ ತಯಾರು ಮಾಡ್ಕೊಳ್ತಾ ಆ ಅಂಬ ಬಂದು ನೋಡ್ತಾ ನಿಂತು ಬಿಟ್ಟಿದ್ದಾಳೆ ಎದ್ರೋದ ಯಾರು ಬೊಕರೇ ಭಕರಮಾಲೆ ಏನು ಸ್ವಾಮಿ ಏನಿದು ಯಾವ ಹೆ ಕಾಣುತ್ತೇನೆ ಏನು ಹೇಳಿ ಸ್ವಾಮಿ ಧನುರ್ಭಾನದರ ಸಾ ಧನುರ್ಬಾನದ ಶ್ರೀಮಾನ್ ಸಾಕ್ಷ್ಮ ಏ ಕೋಟಿ ಮನ್ಮಧರ ಲಾವಣ್ಯ ನಿನ್ನಲ್ಲಿ ಹುಟ್ಟಿ ಬಂದಿದ್ದಕ್ಕೆ ಮನ್ಮಥನ ಲಾವಣ್ಯ ದೊಟ್ಟ ಕಾಂತಿ ಇದು ಸ್ವಲ್ಪ ಭೇಟಿ ಆಡಬೇಕು ಕೂತು ಕೂತು ಆ ಏನು ಕ್ವಾರಂಟೈನ್ ಲಾಕ್ಡೌನ್ ಮನೆಯಲ್ಲಿ ಕೂತು ಕೂತು ಕೂತು ಕೂತು ಸಾಕಾಗ್ ಹೋಗಿದ್ರಿ ಅದನ್ನು ಸ್ವಲ್ಪ ನಾವು ಹೊರಗಡೆ ತಿರುಗಾಡಿ ಬರೋಣ ಶ್ರೀನಿವಾಸ ದೇವರು ಹೊರಟಿದ್ದಾನೀಯ ನೆನೆಸಿ ಮಾಡಿರಿ ನಮಗೆ ಆನಂದ ತರ್ತಾನೆ ಪರಮಾತ್ಮ ಸ್ವಲ್ಪ ಹೊರಗೆ ಭೇಟಿ ಆಡ್ಕೊಂಡು ಬರ್ತೇವೆ ಏ ಇದು ಭೇಟೆ ರೂಪ ಅಲ್ಲ ಇದು ಯಾರನ್ನೂ ಭೇಟಿ ಮಾಡಲಿಕ್ಕೆ ಹೋಗ್ತಾ ಇದ್ದೀ ಕೃಷ್ಣಾ ಹುಲಲ್ಲೂ ಅಂತಾಳೆ ನಕ್ಕ ಬಿಟ್ಟ ಸ್ವಾಮಿ ನೆಪ ಮಾತು ನೆನೆಸಿಕೊಂಡಿದ್ದ ಲಗಾಮಾಗಿ ಬಂದಿರಬೇಕು ಹೊರದು ವಾಯುವಾಹನ ಒಳ್ಳೆ ಗುರಂಗ ಬಂದುಬಿಡ್ತು ಆ ತುರಂಗ ಅದನ್ನು ಅಂತಹದ್ದನ್ನು ಆ ಕಾಲದಲ್ಲಿ ಸ್ವೀಕಾರ ಮಾಡಿ ನೀರ ವೇಗ ಸಮಾನ ಕಲೇವರಂ ಭಜತ ಧಾರಯಂತಮಲಂಕೃತಾನಿ ಶತಾ ರಮ್ಯವನನಾ ಚಾರಯಂತಂ ಅಮಂದವೇಗ ತುರಂಗಮಂ ಹೃದಯಂಗಮಂ ಅವು ವಾಯುವೇಗದಲ್ಲೂ ಹೋಗುವಂಥ ಕುದುರೆ ಅದು ವಾಯುದೇವರು ಅಂಥಾತ್ಯದ್ಭುತವಾದಂತಹ ಮರೋಜವ ಅಂಥವನ್ನು ಕುದುರೆ ಮಾಡಿಕೊಂಡು ಆ ಕಾಲಕ ಮೇಲೆ ಕುತ್ಕೊಂಡು ಹೊರಟು ಅದರ ಮೇಲೆ ಆ ಸೂರ್ಯ ಹೇಗಿರಬೇಕಾಗಿತ್ತಂತ ಕುದುರೆ ಅದರ ಮೇಲೆ ಇಂದನೀಲಿಮುಣಿಯ ವಿಗ್ರಹ ಅದು ಮಂಜುಗುಣಿ ಇಂತಿ ಹೊತ್ತು ಅಲ್ಲೇ ಹಾಗೆ ಪಾದುಕಾಶೋ ವಿಪಾದ ಅಲ್ಲೇ ಹಾಕಿ ಕೂತ್ಬಿಟ್ಟಿದ್ದಾನೆ ಪರಮಾತ್ಮ ಬೇಟೆಗಾರರು ಅನೇಕ ಮನೆಗಳನ್ನೆಲ್ಲ ತಿರುಗಾಡ್ತಾ ಅಲ್ಲಿದ್ದ ಸತ್ತುಕರು ಸ್ವಾಮಿಯ ದರ್ಶನ ಮಾಡಬೇಕು ಅಂತ ಏಕಾಂತ ಕೂತು ತಪಸ್ ಮಾಡ್ತಾ ಇದ್ದಲ್ಲ ಅವರವರ ಮನೆಗೆ ಹೋಗಿ ದರ್ಶನ ಕೊಟ್ಟು ನಾವಲ್ಲಿ ಹೋಗ್ಬೇಕಾಗಿಲ್ರಿ ನಾವು ಭಗವಂತನ ನಿಜವಾಗಿಯೂ ಆರಾಧನೆ ಮಾಡ್ತೇವೆ ನಮ್ಮ ಮನೆಗೆ ಬರ್ತಾನೆ ದರ್ಶನ ಕೊಡಲಿಕ್ಕೆ ನೋಡ ಅವರವರ ಆ ಅಲ್ಲಿ ಬಂದು ಅವರಿಗೆ ಕೊಡ್ತಾ ಪರಮಾತ್ಮ ಒಂದು ದೊಡ್ಡ ಆನೆಯನ್ನು ಆಟಿಸಿಕೊಂಡು ಹೋಗಿಬಿಡ್ತಾನೆ ತುರಂಗಮಂ ಹೃದಯಂಗಮಂ मरय तम सख्य सत्ण विता मरगण धर आत्मे वेकटाच वासन भुवि आने अट्चक हम अटच्ता अट्ठू ओडतिर स्थूल शरीर आने ओडू कड़े बंद माराय कड़े इन भय इनस्ते कामक्रोधिकार इन नावी भयदारे ऐर बात माराय अंत ಪರಮಾತ್ಮನಿಗೆ ಶರಣಾಗಿ ಅದು ಕೊಂದು ಕೊಂದುಬಿಡುವಂಥದ್ರಾಂತ ಹುಂಡಾದಂಡೆಯಲ್ಲಿ ನಮಸ್ಕಾರ ಮಾಡಿಬಿಟ್ಟು ಬಿಟ್ಟುಬಿಟ್ಟು ತೋರಿಸ್ಕೊಡ್ತಾ ಇದ್ದಾನೆ ಗಜೇಂದ್ರ ವರದಿ ಇದೊಂದು ಗಜೇಂದ್ರ ವರದನ ನನಗೆ ಬೆನ್ನ ಹಾಕಿ ಎಲ್ಲಿ ತನಕ ಈ ಸಂಸಾರ ಅನ್ನೋ ಗೊಂಡಾನಿಣ್ಣದಲ್ಲಿ ಓಡ್ತಿರ್ತೀರಿ ಭಯ ಆತಂಕ ನಾನಾತನ ಹಿಂಸೆ ಎಲ್ಲ ನನಗಿದ್ದೆ ನನಗೆ ಅಭಿಮುಖವಾಗಿ ನನಗೆ ತಿರುಗಿ ನನಗೆ ನಮಸ್ಕಾರ ಮಾಡಿ ನನಗೆ ಬಗ್ರಿ ಸಾಕು ನೀವು ಮಾಡಿದ್ದೆಲ್ಲ ಲೋಪಿ ಮಾಡ್ತೀರಿ ನಿಮ್ಮನ್ನು ಎಷ್ಟ ಅರ್ಥ ಪಡ್ತಾ ಇದ್ದೇವೆ ಇವತ್ತು ಕಳ್ಕೊಳ್ಬೇಕಾಗಿದ್ದರೆ ಇರೋ ಉಪಾಯವೊಂದೇ ಭಗವಂತನಿಗೆ ಶರಣ ಸ್ವಾಮಿ ನೀನ್ ಮಾಡ್ತೀನಿ ಅನುಗ್ರಹ ಮಾಡು ಕಾರುಣ ಮಾಡು ಒಳಗಡೆ ಸ್ವಾಮಿ ತಾವು ಕೇಳಿದ್ರೆ ಅದಿಗಾಗುವುದು ನಿನ್ನ ದರ್ಶನಲ್ಲದೆ ಬಂಧನಿ ದಾಸರಾಯ್ತಾನೆ ಆ ಕ್ರಮದಿಂದಾಗಿ ಆನೆ ಕೇಳ ಬಿಟ್ಟುಬಿಟ್ಟು ಅಷ್ಟೇ ಇಡೀ ಜೀವನದ ರಹಸ್ಯ ತೋರಿಸ್ಕೊಂಡು ಬಿಟ್ಟು ಅಲ್ಲೇ ಬಂದಿದ್ದಂತಹ ದಿರೇಘ ಸಮಿ ಕಲೇವರಂ ಭಗದ ಅಂದರಂ ಅಲ್ಲಿ ಬಂದಿರತಕ್ಕಂಥವಳವಳು ಯಾರು ಲಕ್ಷ್ಮೀದೇವಿ ಪದ್ಮಾವತಿ ದೇವಿ ನಾಯಕಿ ಅಲ್ಲೇ ಬಂದಿದ್ದಾಳೆ ಆಕಾಶ ನಾಯನ ಮನೆಯಲ್ಲಿ ಅವತಾರ ಮಾಡಿರ್ತಕ್ಕಂತಹ ಮಹಾನುಭಾವಳು ಅಲ್ಲಿ ಬಂದು ಆ ಕಾಲದಲ್ಲಿ ಅದನ್ನು ಮೇಲ್ನೋಟಕ್ಕೋಟ ಜೊತೆಯಲ್ಲಿ ಜಗಳ ಕಾಲದಂತೆ ಮಾಡಿ ಕುದುರೆ ಅಲ್ಲಿಗೆ ಹುಡುಕೊಂಡು ಬೆಳೆಸಿದ್ರು ಮತ್ತೆ ಅದನ್ನೇ ನನ್ನ ಆಕ್ರಮಣದಿಂದಾಗಿ ಕುದುರೆ ಕಲ್ಲು ಹೊಡ್ದು ಮತ್ತೆ ಅವ್ರಿಗೇನು ಹೊಡೆದಿಲ್ಲ ಕುದುರೆ ಕಲ್ಲು ಕುದುರೆ ಸತ್ತು ಹೋಗಿ ಆ ರೀತಿಯಲ್ಲಿ ಮಾಡಿ ಅವಳ ಜೊತೆಯಲ್ಲಿ ನೀನ್ ಕಂದೇನ ಅವರ ಏನು ದೋಷ ಏನಿದೆ ರೆಡಿ ಮನೆಗೆ ಮದುವೆ ಮಾಡ್ಕೊಳ್ಳೋಣ ಬೈದು ಬಿಟ್ಟ ಹಾಗೆ ಮಾಡ್ತಾಳ ವೈದ್ಯದಿರುವಾಗ ಅಭಿಪ್ರಾಯ ಏನು ಒಳಗಡೆಯಲ್ಲಿ ವೈದ್ಯದಲ್ಲ ಸ್ವಾಮಿ ಎಲ್ಲರನ್ನು ಸೇರಿಸಿ ಎಲ್ಲರೂ ಮುಂದೆ ಮದುವೆ ಮಾಡ್ಕೊಳ್ಬೇಕು ಅವ್ರಿಗನುಗ್ರಹ ಮಾಡಬೇಕು ಅಂತ ನನಗೂ ನಿನಗೂ ಮದುವೆನೇ ಆಗಬೇಕಾಗಿಲ್ಲ ಅವ್ರಿಗೆ ಅನುಗ್ರಹ ಆಗಬೇಕು ಅಂತ ತಾನೆ ಅದಕ್ಕೋಸ್ಕರ ಅದೇ ಕ್ರಮ ವಿವಾಹ ವಿಧಿ ಪೂರ್ವಕ ಪಾಣಿಗ್ರಹಣ ಮಾಡುವಂತ ಆ ಕೇಳ್ಕೊಳ್ಳುವ ಕ್ರಮ ಮನೆಯಲ್ಲೆಲ್ಲ ಮಾತ್ರ ಒಂದೇ ತರನೇ ಇರುತ್ತಾ ಮನೆಗೆ ಮಕ್ಕಳು ಬರೋ ತಡ ಮಾಡಿದರೆ ಅಥವಾ ಮಕ್ಕಳಿಗೆ ತಂದೆ ತಾಯಿ ಬರೋದು ತಡ ಮಾಡಿದ್ರು ಎಲ್ಲೋ ಹೌದು ಅವು ಶಿಟ್ಸಿಟ್ ಮಾಡ್ತಿರ್ತವೆ ಕೇಳಿರುತ್ತೆ ಏನೋ ತಂದು ಕೊಡುವಂತ ಹಾಲು ಕೊಡೋ ತಡೆ ಮಾಡಿ ಪುಟ್ ಪುಟ್ಟ ಮಕ್ಕಳಿಗೆ ಬೇಡ ಹೋಗುತ್ತಿಡ್ತಾರಾ ರಂಸಿ ಕೊಡ್ಲಿ ಎಂತಿರುತ್ತೆ ಅವ್ರು ಪ್ರೀತಿ ಮಾಡಿ ಮಾಡಿ ಕೊಡ್ಲಿ ಎಂತ ಬೇಕಾಗಿರುತ್ತೆ ಆ ಪ್ರೀತಿ ತೋರಿಸ್ಲಿ ತಡ ಮಾಡಿಬಿಟ್ಟಿರಲ್ಲ ಅದಕ್ಕೆ ಆಗಿ ಪ್ರೀತಿಯಿಂದ ಮಾತಾಡೋದು ಕೆಲವು ಇರ್ತಾವೆ ಆ ಏನು ನಡೀತೋ ಅದೇ ಅದಕ್ಕೆ ಅಭಿಪ್ರಾಯ ಅಲ್ಲ ಎಲ್ಲ ನೋಡೋ ಕಾರಣ ಇರುತ್ತೆ ಅಕ್ರಮದಲ್ಲಿ ತೋರಿಸ್ಕೊಂಡು ಇದು ಪ್ರೇಮ ಕಾಲಕ್ರಮ ಅದನ್ನೆಲ್ಲ ಧಾರೆಯಿಂದ ಅಲಂಕೃತಾನೇ ಶತಾನಿರಂ ಅಲ್ಲೆಲ್ಲ ಅಲಂಕರಣ ಮಾಡಿ ತಿರುಗಾಡ್ಕೊಂಡು ಬಂದಿದ್ದು ಇವನು ಭೇಟಿ ಮಾಡಲಿಕ್ಕೆ ಇಲ್ಲ ಅಂತ ಅದ ಕಡೆಗೆ ಎಲ್ಲ ಅಲಂಕಾರಕ್ಕೆ ಅಲಂಕಾರ ನಿರಜಾನನ ಪದ್ಮಯ ಪರಿತಜಿತಂ ಘನಗಜ್ಜಿತ ನಾರದಾದಿ ಮುನೀಂದ್ರಯ ಮದ್ರಯಾಧಾರಿತಾತ್ಮನಿ ವೆಂಕಟಾಚಲಂ ಆ ಕಾಲದಲ್ಲಿ ಇಲ್ಲಿ ಬಂದು ತಲೆ ಕುದುದರ್ಕೊಂಡ ಕುದುರೆ ಇಲ್ಲ ಏನಿಲ್ಲ ಉತ್ತರ ದಿಕ್ಕಿ ಬದ್ ಮಲಕೊಂಡಿದ್ದು ಮುಸುಗಾಕ ಮಲಗು ಬಿಟ್ಟಿದ್ದ ಏನ್ ಆಳ್ತಾ ಇದ್ದ ಬುಕಲವಾರಾದೇವಿ ಏನೇನೋ ಕೇಳ್ದು ಅದು ಡಾಕಿನಿ ಡಾಕಿನಿ ಅದು ಯಾರ ನಾಮೋಚ್ಛಾರ ಮಾಡಿದ್ರೂ ಓಡೋಗ್ತಾವೋ ಅವ್ನಿಗೆ ತೊಂದರೆ ಕೊಡ್ತಾವ ಅದ್ಯಾವು ಹಾಗಾದ್ರೆ ಏನ್ ಸ್ವಾಮಿ ನಿನ್ನ ಮನಸ್ಸಿನಲ್ಲಿ ಏನಿದೆ ಅದನ್ನು ಮಾಡ್ತೇನೆ ನಾವು ಮಾಡಿ ನೀಷ್ಟು ಅಳತಾ ಇದ್ದು ಮುಸು ತೆಗೆದು ನೋಡಿದ್ದಾಳೆ ಮೂಗಲ್ಲ ಶಿಂಬಳ ಇಲ್ಲ ಕಣ್ಣಂದು ನೀರು ಸುಮ್ಮನೆ ಹತ್ತಿತ್ತು ಹೊತ್ತು ಅಟ್ಟೆ ಅಳು ಎಲ್ಲ ಪಳು ಇಲ್ಲ ಅವನು ಅವನು ಬಿಟ್ಟರೆ ಬಂದಮ್ಮನ್ನು ಅಳಿಸ್ತಾನೆ ಅಂತಹದವರೇ ಅವನು ನಾನು ಏನು ಏನು ಆಗ್ಬೇಕು ನಿನಗೆ ಇಡೀ ರಾಮಾಯಣ ಚಿತ್ರಣ ಅಡಿತಾನೆ ಇಡೀ ರಾಮಾಯಣ ನಮ್ಮ ಮಾತು ಕೇಳಲಿಕ್ಕೆ ಅಂತ ನಾನು ಹೋಗಿದ್ದು ಅಲ್ಲಿ ಸೀತಾಕೃತಿಯನ್ನು ಆಗಿ ಪುರುಷ ರಾವಣನಿಗೆ ಅದೇ ಇಬ್ಬರು ಒಟ್ಟಿಗೆ ಬಂದಾಗ ಮತ್ತು ಕರ್ಕೊಂಡು ಬರುವಾಗ ಪಾಣಿಗ್ರಹಣ ಮಾಡಬೇಕು ಸ್ವಾಮಿ ವೇದವತೆಯವರು ಇಂತ ಸೀತಾ ಆ ರೂಪದಲ್ಲಿ ಪ್ರಾರ್ಥನೆ ಮಾಡಿದ್ದನ್ನ ನೀನು ಇಲ್ಲಿ ನಡೆಸ್ತೇನೆ ಅಂತ ಹೊರಕೊಟ್ಟಿದ್ದೇನೆ ನೀನು ಕೇಳ್ಕೊಂಡಿದ್ದೆ ಅವ್ಳು ಕೇಳ್ಕೊಂಡು ನೋಡಿ ಎಲ್ಲ ಒಟ್ಟಿಗೆ ತಂದು ಹಾಕಿದ್ದೇನೆ ದೇವ್ರು ಯಾಕೆ ಮಾಡ್ತಾನೆ ಗೊತ್ತೋ ಎಲ್ಲೆಲ್ಲಿ ಏನೇನು ತಂದು ಸೇರಿಸ್ತಾನೆ ಗೊತ್ತಿಲ್ಲ ಅದು ಮಾಡ್ತೀವಿ ಇಲ್ಲೋ ನೀನು ನೀನೇ ತೊಂಬ್ರಲ್ಲ ಅದ ಮಕ್ಳು ನೀನೇ ಎಲ್ಲ ನನಗೆ ಈಗ ನೋಡೋಣ ಅವರೆಲ್ಲ ಉಪಕಾರ ಮಾಡಿಸ್ಕೊಂಡ್ರೆ ಅಷ್ಟು ಬರ್ತಾರೆ ಈಗ ಅಂದ್ಬಿಟ್ಟು ಅವ್ರನ್ನೆಲ್ಲ ನೀನೇ ಎಲ್ಲ ಮಾಡುವ ಅಷ್ಟು ಜವಾಬ್ದಾರಿಯಿಂದ ಮಾಡು ತೋರಿಸ್ತಾ ಊಟಗಿಟ್ಟ ಬಡಿಸ್ತೇನೆ ಏನು ಬೇಡ ನಾನೇ ಬಡಿಸ್ಕೊತೆ ಹೋಗಿ ನಾನೆ ವರ್ಷಿಸ್ಕೊಳ್ತೇನೆ ಹೋಗೋ ಅದನ್ನೆಲ್ಲೇನು ಮಾಡ್ಕೊತೇನೆ ನಿಮ್ಮ ಮೊದಲು ಮಾಡೋ ಕೆಲಸ ಬದಲು ಶಿವಸ್ಯ ಶೀಘ್ರ ಕಾರ್ಯ ಮಾಡಬೇಕು ಒಳ್ಳೆ ಹೆಣ್ಣು ಕುದುರೆ ಇಡೀ ಕುದುರೆ ಎಲ್ಲ ತಂದು ಕೊಟ್ಟು ಅವನು ಆ ಕಳಿಸಿಬಿಟ್ಟ ಹೆಂಗೆ ರಾಜಸ್ಥಾನಕ್ಕೆ ಹ್ಯಾಂಗೆ ಹೋಗಬಹುದು ಅಂತ ವಿಚಾರ ಮಾಡ್ತಾ ಇರೋಳಿಗೆ ಏಕ ಪುತ್ರೋಕ್ಕೆ ಪುತ್ರಸ್ತು ಏಕನೇತ್ರೋಖ್ಯ ಒಂದು ಕಣ್ಣು ಕಣ್ಣಲ್ಲ ಹೋಗು ಮಗ ಮಗನಲ್ಲ ಈ ವಾಕ್ಯಕ್ಕೆ ವ್ಯಾಖ್ಯಾನ ಮಾಡಿವೆ ಇಡೀ ಮಹಾಭಾರತ ನೋಡ್ಬೇಕ್ರಿ ಅದು ವಿಶ್ವಾಚಾರ್ಯ ಪ್ರಕರಣದಲ್ಲಿ ಬಂದಿದೆ ಹೆಣ್ಮಕ್ಳಿಗೆಲ್ಲ ಕೂಪ್ ಬಂದು ಹೋಗ್ತೀವಿ ನಮ್ಗೆ ಹಿಂಗೆ ಅಂದ್ಬಿಟ್ರಲ್ಲ ಹಿಂಗೆಲ್ಲ ಬರೀ ಹೆಣ್ಣುಮಕ್ಳು ಮಾಡಿದ್ದು ಎಲ್ಪೂರ್ಣ ಆಗತ್ತೆ ರೀ ಅವ್ರ ಗಂಡನೋ ಅಥವಾ ತಂದೆ ತಾಯಿನೋ ಮಕ್ಕಳು ಅವ್ರು ಭಾರ ಅರ್ಪಣೆ ಮಾಡಿಸ್ಬೇಕು ಅಂತಿರೋ ಕ್ರಮ ಅವಳು ಹೆಣ್ಣುಮಕ್ಳು ಮದುವೆ ಆಗಿಲ್ಲ ಅವ್ಳಿಗೆ ಇಲ್ಲೇನು ಮಗಳು ಮಾರ ಅಂತ ಅವತಾರ ಮಾಡಿದ್ದ ಮದುವೆ ಆಗಿಲ್ಲ ಅವಳಿಗೆ ಹೆಂಗೆ ಅರ್ಣೆ ಮಾಡ್ತಾರೆ ಯಾರಿಗೆ ಅರ್ಪಣೆ ಮಾಡಬೇಕು ಅದಕ್ಕೆ ನಾನು ಮದುವೆ ಆಗಿರೋ ಹೆಣ್ಮಗಳ ಮೇಷ ಹೋಗಿ ನಾನು ನಾನು ಸಮರ್ಥನೆ ಮಾಡ್ತೇನೆ ಅಂತ ಸ್ವಪು ತಾನು ಪುಳಿಂದಾ ರೂಪಮಾನದೆ ಲಂಬಿತೋ ಲಂಬಿತ ಆತ್ಮಯೋಧರ ಲಂಬ ಕರ್ಣ ಲಂಬ ಲಂಬನೆಯಿಂದ ಕಣ್ಣಿನ ಚರ್ಮ ಜೋತು ಬಿದ್ದು ಹೋಗಿದೆ ಅವು ಸ್ಥಾನಗಳು ಜೋತು ಬಿದ್ದು ಕಿವಿಗಳು ಎಲ್ಲ ಎಲ್ಲ ಜೋತು ಬಿದ್ದು ಹೋಗಿದ್ದಾವೆ ಬಾಯಲ್ ಅದಂತ ಶುಚ್ಕವ ಬಾಯಲು ಒಂದು ಹಲ್ಲೆಲ್ಲ ಪಾಚ್ ಪಾಚ್ ಅಂತ ಇದ್ದಾರೆ ಅಂತ ಭಾಳ ವಯಸ್ಸಾಗಿರ್ ಮತ್ತೆ ಐನೂರೇ ವರ್ಷ ಅಷ್ಟೆ ಆ ಅಜ್ಜಿ ಗಿಜ್ಜಿಯಿಂದ ಕರೆದಿರಿ ಮತ್ತೆ ಅಜ್ಜಿಯಿಂದ ಕರೆದ್ರೆ ಮತ್ತೆ ಮತ್ತೆ ಕೋಪ ಮುಂದೆ ಹೋಗುತ್ತೆ ಒಂದು ಸ್ವಲ್ಪ ಯಾರೋ ಅಜ್ಜಿ ಇದ್ದು ಏ ನನ್ನ ಅಜ್ಜಿ ಅಂತ ಅಂತ ಅಂತ ಏ ಹಂಗೆಲ್ಲ ಅನ್ನಬಾರ್ದು ಆ ಅಂಟಿ ಅಂದ್ರೆ ಅಡ್ಡಿ ಇಲ್ಲ ಅಕ್ಕ ಅಂದ್ರೆ ಅದು ಹಂಗೆ ಹಂಗೆಲ್ಲ ಮಾಡುವಾಗಿಲ್ಲ ಇಲ್ಲಿ ಎಲ್ಲ ಅದನ್ನು ಅದಕ್ಕೆ ತೋರಿಸ್ಬಿಟ್ಟು ಏನ ಕವಡೆ ಕಾಸು ಈಸು ಇದು ಹಾಕ್ಕೊಂಡು ಥೈ ತೈ ಥೈ ತೈ ನಿಗಿಂತ ಅದಕ್ಕೆ ಯಾರೋ ಹಕ್ಕೂ ಬಾರಂತ ಏಳು ತಿಂಗಳು ಕೂಸು ಬರಬದೇವರು ಮಾಡಿಕೊಂಡು ಸಪ್ತ ಶ್ರೀವಾಸು ಏಳು ಪ್ರಮಾಣಗಳನ್ನು ಓಡ್ಬೋದು ಲಯಕಾರಕರಾದಂಥವರನ್ನ ಬಡಿಗೆ ಮಾಡಿಕೊಂಡು ಮೂರು ಬಣ್ಣ ವೈಕಾರಿಕ ತೈಗಸ ತಾಮಸ ಅದಕ್ಕೆ ತಕ್ಕಂತೆ ಬಡಿಗೆ ಮಾಡಿಕೊಂಡ ಅವನನ್ನು ಅದರ ಬುಟ್ಟಿ ಭಂಗ ಬ್ರಹ್ಮಾಂಡ ಬುಟ್ಟಿ ಪಂಚಭೂತಗಳನ್ನು ಪಂಚಧಾನ್ಯ ಮಾಡಿಕೊಂಡು ತಾಲ್ಲೂಕು ಹೊತ್ಕೊಂಡ ಪುತ್ರಾಂಡ ಮಹಾಪ್ರಾಚ್ಯ ಹರಕಲು ಚೀರ ವಸ್ತ್ರವನ್ನು ಹುಟ್ಟುಕೊಂಡು ಏ ಥೈ ಥೈ ಥೈ ಧೈ ಕುಡಿತಾ ಸಬಾರಾ ಧರ್ಮ ದೇವತಾ ಇನ್ನು ಹುಡಿ ಅವಳಿನೂ ಬಾಲಕಿಯಂತೆ ಅಂಥ ರೂಪವನ್ನು ಧಾರಣೆ ಮಾಡುತ್ತಾ ಆ ಕಾಲಕ್ಕೆ ಅಲ್ಲೂ ಹೋಗಿ ಅಯ್ಯೆ ಎಲ್ಲೆಲ್ಲಿಲ್ಲ ಬರ್ತೆ ಆ ಧರಣೀ ದೇವಿ ಸುತ್ತಮುತ್ತಲೂ ಆಟಾಡಿಸಿ ಅವಳ ಕೈಯಲ್ಲಿ ತನ್ನ ದಾಸಿಯನ್ನು ಕಳೆದು ಬರಲು ಹೋಗುವಂಥದ್ದಿತ್ತು ನಾನು ನೋಡಿ ಮಾಡ್ಕೊಳ್ಳಿ ಕಲಿಸ್ತಾ ಇದ್ದೀರಾ ಆ ರಾಣಿಯಿಂದ ಬಂದು ಕೇಳಿಕೊಂಡು ಸತ್ಯಲ್ಲದೆ ಬಂದುಬಿಡ್ತಾರೆ ಬಂದು ಕೂತ್ಕೊಂಡು ಆ ಏನೋ ಹೇಳಲಿಕ್ಕೆ ಹೇಳಿದ್ರೆ ಶುರು ಮಾಡೋಣ ಅಟ್ಬಿಡ ಸತ್ಯ ಹೇಳಮ್ಮ ಅಂದ್ಬಿಟ್ಟು ಇತ್ತು ನಾನು ಸತ್ಯ ಅಂತ ಕೇಳ್ತೀಯ ನಾ ಸತ್ಯ ಕೈ ಕಡಿ ನಾಲ್ಕೈ ಕೈ ಏ ನಾರಾಯಣರು ಪಕ್ಕಿನ ಇಲ್ಲಮ್ಮ ತಾಯಿ ಸುಮ್ಮನೆ ಅಂದ್ಕೆ ತಾಂಬೂರು ತಗೊಂಡು ತಾಂಬೂರ ತಂದ್ರು ಎಲ್ಲ ಕೇಳ್ಕೊಂಡು ನಾನು ದಕ್ಷಿಣದಿಂದ ಕಲಿಸ್ಬಿಡೋಣ ಅವೆಲ್ಲ ಏವೆಲ್ಲ ಮಾಡೋ ದಬ್ಬಬ್ಬಿಟ್ಟ ಎಲ್ಲೂ ಹೋದ್ರು ಮರ್ಯಾದ್ ತೆಗಿತಿ ನೀನು ಇವತ್ತು ನೆನೆದ್ದು ಹಳಿಸಿದ್ದು ಏನು ಬೇಕಾದ ಆಯ್ತು ಒಂದಿಷ್ಟ ಅನ್ನ ತುಂಬ ಬಾಯಿಟ್ಟು ಬಿಡುತ್ತೆ ಕಾಲಕ್ಕೆ ಸಿದ್ಧಪಡಿಸಿ ಏನ್ ಬಂಗಾರದ ಬಟ್ಲು ಅದರಲ್ಲಿ ಕೇಸರಿ ಈಸರ ಈಸರ ಹಾಕಿ ಅದನ್ನ ಒಳ್ಳೆ ಹಾಲನ್ನ ತಂದು ಕೊಟ್ಟರೆ ಬಾಯಿ ಇಟ್ಟು ಅದೇ ನೈವಿದ್ದು ಬಿಡ್ತೀವಿ ಎಳಗೇಲಿ ಬಡಿದು ಆ ಕಡೆ ಕಂದ ಮೂಲ ಪಲಾಯಿನ ಬೇರೆ ನಿನಗೆ ಅದೇನು ಸರಿ ನಿನಗೆ ಗೆಡ್ಡೆ ಗೆಳಸು ಇಂತಹ ಇಷ್ಟ ರಾಜಭೋಗ ನಿನಗೆ ಅಲ್ಲಿದೆ ನಾನೇ ತಿದ್ದು ತಿನ್ನ ನೋಡ್ತಾ ಕೂತವ್ರಿ ಏ ಮತ್ತೆ ನಾನು ನೋಡಬೇಡ್ರಿ ಇಂದು ಹೆಣ್ಣು ಮಗಳು ಏ ನಾನೇನು ಮತ್ತು ನೀವು ಯಾರು ಮಗು ಕೊಟ್ಟಿದ್ದೀರೋ ಮಗುಗೆ ಕೊಡ್ತೇನೆ ಮೊಮ್ಮವದ ರಿಷವೇ ಇತ್ತ ಕಾರಣ ಅದು ಕ್ಷೀರ ರೂಪದಿಂದ ಅವಳು ನನಗೇನು ಕೊಡ್ತೀರನ್ನು ನಿಮಗೆ ಕೊಡ್ತೇನೆ ಯಾರ್ಯಾರಿಗೆ ಬೇಕೋ ಅವರಿಗೆ ನಾನು ಏನು ಮಾಡಲಿ ತೋರಿಸೋ ಕ್ರಮ ಎಷ್ಟು ಮನೆಗೂ ತೋರಿಸ್ತೇನೆ ಕಾಶ್ಯಾತಿ ಸಮಸ್ತ ಕ್ಷೇತ್ರಗಳು ತತ್ವಾಯ ದೇವತೆಗಳು ಋಷಿಗಳು ಕುನಿಗಳು ಪ್ರತಿನಿತ್ಯ ಅಂದರೆ ಸ್ಮರಣೆ ಮಾಡಿ ಕಡೆ ಏನು ಮಾಡಿ ಲಕ್ಷ್ಮೀ ಏರಿಯ ಪರಿಗ್ರಹ ವಿಶ್ವಾದ್ರರಾಜ ಮಂಗಳಾಷ್ಟಕ್ಕೆ ನಾನು ಹೇಳಪ್ಪಾ ದೊಡ್ಡವರು ಸ್ಮರಣೆ ಮಾಡಿ ಸಾಕು ಸಂತೋಷ ಮನೆಯಲ್ಲಿ ಆಪತ್ತು ಪರಿಹಾರ ಆಗುತ್ತೆ ಪ್ರೇಮ ಜ್ವರ ಬಂದಿದೆ ಜ್ವರ ಬಂದು ಒದ್ದಾಡ್ತಾ ಇದ್ದಾಳೆ ಅದಕ್ಕೆ ಅಗಸ್ತ್ಯರ್ನಿಗೆ ಅಭಿಷೇಕ ಕಳಿಸಿದ್ದೇನೆ ಪರಿಹಾರ ಆಗಬೇಕು ಅಂದ್ರೆ ಏನು ಮಾಡ್ಬೇಕನ್ನ ಈ ದೊಡ್ಡವರ ಸ್ಮರಣೆ ಆಗಿ ಮನೆಯಲ್ಲಿ ಅದಕ್ಕೆ ಆ ಕಮಲನಾಭಾದಿ ಯತಿಗಳ ನೀವು ಬಿಡದೆ ರಮತ್ರಣದಾಸವರ್ಗಕ್ಕೆ ಯಾಕೆ ಪ್ರತಿನಿತ್ಯ ಮಂಗಳಾನುಷ್ಠಾನ ಸಂದಿನ್ ಮಾಡಿ ಹೇಳಿಕೊಟ್ಟು ಪ್ರತಿನಿತ್ಯ ಅಷ್ಟು ಹೇಳ್ತಾ ಇದ್ದೇನೆ ನಿಮ್ಗೆ ಆಪತ್ತು ಬರೋದು ದೊಡ್ಡವರು ಸ್ಮರಣೆ ಮಾಡಿ ಮನೆಯಲ್ಲಿ ಆಪತ್ತಿಲ್ಲ ಜೋರು ಜೋರ ಹೇಳಬೇಕು ಮನೆಯಲ್ಲಿ ಆ ಕ್ರಮದಿಂದಾಗಿ ತಾನೇ ಜೋರದನೆಲ್ಲ ಹೇಳಿ ಎರಡಕ್ಕೆ ಖಾಲಿ ಹಾಕಿ ಬರ್ತಾನೆ ಒಮ್ಮೆ ತರಿಸಿದ್ದಾಗಿದ್ದೇವೆ ಇನ್ನೊಮ್ಮೆ ಎರಡು ಸಿಂಬಿ ಅದು ಎಲೆ ಅಯ್ಯೇ ಅದೇ ಮೈಸೂರು ಎಲೆ ಆ ಕಡೆ ಅಂಬಾಡಿ ಅಂಬಾಡಿ ಅಲ್ಲೇ ಎಲೆ ಬೇರೆ ಬೇರೆ ಬೇರೆ ಬೇರೆ ಎಲ್ಲ ತೆಗೆದು ಒಂದೊಂದೆ ಸುಳಿದು ಸುಳ್ಳು ಸುಳ್ಳು ಸುಮ್ಮನೆ ಹಚ್ಚಿ ಏಯ್ ಲಭಂಗ ಕರ್ಪೂರ ಗಮ ಗಮ ಘಮಾಯಿಸ್ತಾರ ಅಡಿಕೆ ಅದಕ್ಕೆ ಹತ್ತಿ ಹತ್ತಿ ಈ ಆ ಈ ಕಡೆಗೆ ಬದುಕು ತುರುಕು ಬಿಟ್ಟರೆ ಎರಡು ಸಿಂಬಿ ಒಳಗೆ ಹೋಗ್ತಾರೆ ಎರಡಕ್ಕೆ ಹೋಯ್ತು ಖಾಲಿ ಅಂತಹದು ಮತ್ತೆ ಶುರುವಾಯಿತು ಹೇಳಬೇಕು ಎರಡೇ ಮಾತು ನಿನ್ನೆ ಹೊರ ನೋಡಿದ್ದಾಳೆ ಹುರಿಯನ್ನ ಸಾಮಾನ್ಯ ಅಲ್ಲ ಸಾಕ್ಷ್ಯ ನಾರಾಯಣ ಅವನ ಕೊಟ್ಟಿದ್ದು ಬದುಕ್ತಾಳೆ ಸತ್ ಹೋಗ್ತಾಳೆ ಅಯ್ಯೋ ಅವ್ನ್ಗಳ ಮಾತಾಡಿಬಿಡ್ತಾಳೆ ಬಾ ಪ್ರತಿ ಮಾಡೋ ಹಾಗಾದ್ರೆ ಸಂಕಲ್ಪ ಮಾಡಿ ಯಜಮಾನ ಕರ್ಕೊಂಡು ಬಂದು ಸಂಕಲ್ಪ ಮಾಡಿಬಿಡ್ತಾಳೆ ಸಂಕಲ್ಪ ಮಾಡಿಸಿ ಹೆಚ್ಚು ಪ್ರಶ್ನೆ ಕೇಳಬೇಡ ಬಗಲು ಮಾಲೆಯನ್ನು ಬರ್ತಾಳೆ ಆ ಹೆಚ್ಚು ಪ್ರಶ್ನೆ ಕೇಳುಬೇಡ ಅಂತ ಹೊರಟು ಆಲೋಚನೆ ಮಾಡ್ತಾ ಹೊರಟಿದ್ದು ಪ್ರಾಣಿ ಹೋಗೋದು ಹೇಗೆ ಆ ಕಡೆಯಿಂದ ಅವರೂ ಬಂದಿರೋಣ ನಾವು ಕರ್ಕೊಂಡು ಹೋಗ್ತೇವೆ ಇಂಥ ಕರ್ಕೊಂಡು ಬರ್ತಾ ಊಟಗಿಟ್ಟು ಉಪಚಾರ ಆಯಿತು ಅದಾದಮೇಲೆ ಅಗಸ್ತ್ಯರನ್ನ ಪ್ರಸಾದ ಸ್ವೀಕಾರ ಮಾಡಿದ್ವಿ ಬೃಹಸ್ಪತಿ ಆಚಾರವನ್ನು ಕೂತಿದ್ವಿ ಅವರ ಎದುರುಗಡೆಯಲ್ಲಿ ಅವ್ರ ಮಾತುಕತೆ ಶುರುವಾಗುತ್ತೆ ಆ ಕಾಲಕ್ಕೆ ಬಕುಲ ಬಕುಲ ಮಾಲಾದೇವಿ ಅನ್ನ ಏನು ಏನು ಮಾಡ್ತಾನೆ ಹುಡುಗ ಏನು ಕತೆ ಏನು ಕತೆ ಅವನು ಶುರುವಾದವು ಏನು ಕತೆ ಅತನು ಅವನೊಂದು ಎ ಪ್ರಶ್ನೆ ಶುರುವಾಯಿತ ಈ ಧರಣಿದೇವಿಗೆ ಕೇಳಬೇಡ ಅಂದರೆ ಇಷ್ಟು ಕೇಳ್ತಾರು ಹುಡುಗಿಯಲ್ಲಿದ್ದಾನೆ ಇಲ್ಲ ನಾರಾಯಣಗಿರಿಯಲ್ಲಿದ್ದಾನೆ ಏನು ಮಾಡಿಕೊಂಡಿದ್ದಾನೆ ಹುಡುಗ ಏನು ಮಾಡಬೇಕಾಗಿ ನಮ್ಮ ಸೇವಾ ಸ್ವೀಕಾರ ಮಾಡಿಕೊಂಡಿದ್ದಾನೆ ಬೇಕಾದ ಸತ್ತಿದೆ ಆತನಿಗೆ ಜಗದಾದಿ ನಾರಾಯಣ ಅಂತ ಎಲ್ಲ ನೋಡಿದಯಸ್ ನೋಡ್ಬೇಕಲ್ವಾ ಏನ್ ಹೇಳಬೇಕಲ್ಲೇ ಎಲ್ಲರಿಂದ ದೊಡ್ಡ ಮುದುಕ ಏಟು ವಯಸ್ಸು ಹೇಳಬೇಕು ನೋಡುದು ಇಪ್ಪತ್ನಾಲ್ಕು ತತ್ವಗಳು ಅದಕ್ಕೆ ನಿಯಾಮಕ ಪಂಚಕರ್ಮೇಂದ್ರಿಯ ಪಂಚಜ್ಞಾನ ಪಂಚಭೂತಗಳು ಪಂಚ ತನ್ಮಾತ್ರಗಳು ಅಹಂಕಾರ ಮನಸ್ತತ್ವ ಬುದ್ಧಿ ಮಹಸ್ತತ್ವ ಅಹಂಕಾರ ಇಪ್ಪತ್ನಾಲ್ಕು ಜೊತೆ ಲಕ್ಷ ನಾಲ್ಕು ದೊರೆ ಇಪ್ಪತ್ತೈದು ಅಂತ ಇಪ್ಪತ್ತೈದು ಇನ್ನೂ ಮದುವೆ ಆಗಿಲ್ಲ ಆ ಕಾಲಕ್ಕೆ ಇಪ್ಪತ್ತೈದು ಅಂದರೆ ಮಕ್ಕಳು ಇರ್ಬೇಕು ರೀ ಇಪ್ಪತ್ತೈದು ಅಂತಂದ್ರೆ ಇನ್ನೂ ಆ ಫೀಡಿಂಗ್ ಬ್ಯಾಟ್ಲು ಬಿಟ್ಟಲ್ಲ ಹುಡುಗರು ಐನೀ ಯಾವ ಎಲ್ಲಿಗೆ ಮದುವೆ ಯಾವಾಗ ನೋಡ್ತಾರೆ ಅಂದರೆ ರಿಷ್ಮಶ್ಮಿ ಹಿಡಿಯಬೇಕಾ ಆವಾಗ ಗಂಡು ಹೆಣ್ಣು ನೋಡಲಿಕ್ಕೆ ಶುರು ಮಾಡೋದು ಆ ವಯಸ್ಸಿಗೆ ಅಂಥ ಪ್ರಸಂಗ ಈಗೆಲ್ಲ ಹಂಗಲ್ಲ ಆ ಕಾಲಕ್ಕೆಲ್ಲ ಅಂದರೆ ನೋಡಿದ್ರು ಇಲ್ಲ ಮದುವೆ ಆಗಿದೆ ಮದುವೆ ಆಗಿಲ್ಲ ಅಂದರೆ ನಾಯಿ ಮುಗಿಬೋದು ನೋಡೋಣ ಎರಡನೇ ಮದುವೆ ಕೇಳಿಕ್ಕೆ ಬಂದಿದ್ದೀರಾ ಇದೇನು ಕತೆ ಇದು ಇಲ್ಲ ಮದುವೆ ಮದುವೆ ಮಕ್ಕಳಾಗಿರಲಿಲ್ಲ ಒಂದು ಕೋಟಿ ಕ್ರಮ ಮಕ್ಕಳಾಗಿಲ್ಲ ಅದು ಹುಡುಗದ್ದು ಹುಡುಗಿದ್ದೋ ದೋಷ ಗೊತ್ತಾಗೋದು ಹೇಗೆ ಹೇ ಹಾಗೆಲ್ಲ ಚಿಂತನೆ ಮಾಡಬೇಡ ಗಂಗಾ ಜನಕಾದದಿಂದ ತನ್ನ ಅವಯವಗಳಿಂದಾಗಿ ಮುಖ್ಯ ಬೇಕ ಬೇಕಾದ ಪಡೆದಿರತಕ್ಕಂತಹ ಸ್ವಾಮಿ ಶ್ರೀ ದೋಷ ಚಿಂತನೆ ಮಾಡಬೇಡವಾಳಿದ್ದಾವೆ ರಮಾದೇವಿಗೆ ಎಲ್ಲಿ ಸೌಂದರ್ಯ ಹಾನಿ ಆಗುತ್ತೋ ಅಂತ ಅವಳಿಂದ ಬಡೀಲಿಲ್ಲ ಎಲ್ಲ ತಾ ಹಣಿತಾಳಿ ಇಷ್ಟು ಅವಳು ಪ್ರೀತಿಯಿಂದ ನೋಡ್ಕೊತಾ ಇದ್ದಾನೆ ಅದಕ್ಕೆ ಮತ್ತೊಂದು ಮದುವೆ ಮಾಡಿಕೊಳ್ಳ ಕೊಟ್ಟರೆ ನಿಮ್ಮ ಜನ್ಮ ಸಾರ್ಥಕ ಆಗುತ್ತೆ ಅಹ್ ಆಕಾಶ ರಾಜ ಕೈ ಹಿಡಿದು ಬಿಟ್ಟು ಗಟ್ಟಿ ಹಿಡಿದುಬಿಟ್ಟು ಇನ್ನೂ ಹೆಚ್ಚು ಆತಂಕ ಆಗ್ತದೆ ಹೇಳು ಹೋಗಿಂತ ಕೊರಗಿ ಕೇಳಬೇಡ ಅಂತ ಇಟ್ಟು ಕೇಳಿದ್ದು ಬಿಟ್ಟಿದ್ದು ನೀನು ಏನೇನು ಕೇಳ್ತಿದ್ದೆ ಬಿಡು ಅಂತ ಹೇಳಿ ಬಿಡೋಣ ಅಂತ ಬೃಹಸ್ಪತಿ ಆಚಾರ್ಯ ಶುಕಾಚಾರ್ಯಾರೆ ತಂ ಶುಕಯೋಗಿ ನಾ ಮರತೆ ಕರುಣ್ ಹಾಗೆ ಶುಕಾಚಾರ್ಯನ್ನು ಕರೆಸಿ ಲಗ್ಪತಿ ಬರೆಸಿ ಶ್ರೀನಿವಾಸ ದೇವರಿಗೆ ಕಳಿಸಿಕೊಟ್ಟಿತ್ತು ಶ್ರೀನಿವಾಸ ದೇವರು ತನ್ನ ಈ ಪರಿವಾರವರೆಗೂ ಬರ ಕಳಿಸಿಕೊಂಡಿದ್ದು ಪ್ರಾರ್ಥನೆಯಿಂದ ಅಲ್ಲಿ ತಾನು ಆ ದೇವರ ಸಮಾರಾಧನೆ ಅಂತ ಮಾಡಿಕೊಂಡು ಇಲ್ಲಿ ವರಪೂ ಜಾ ಸ್ವೀಕಾರ ಮಾಡಿದ್ದು ಬಂದು ಪದ್ಮಾವತಿ ದೇವಿಯರ ಪಾಣಿಗ್ರಹಣವನ್ನು ಯಾವ ಕ್ರಮದಂದು ತಾ ಸ್ವೀಕಾರ ಮಾಡಿದ ಶುಕ್ರವಾರ ಮುಂದೆ ನಾವು ಇವತ್ತು ಶುಕ್ರವಾರ ಮುಂದೆ ನಾವು ಆ ಕ್ರಮದಿಂದಾಗಿ ಶುಕ್ರವಾರ ದಶಮಿ ಭೃಗುವಾಸರ ತಂದಿದ್ದೆ ಅವರು ಮಹೋತ್ಸವ ಹೇಗೆ ನಡೆಸಿಕೊಂಡು ನಾಳೆ ದಿವಸ ದಶಮಿ ಪ್ರಾಪ್ತವಾಗಿ ನವಮಿ ಮೇಲೆ ದಶಮಿ ಯಾವ ಕ್ರಮದಿಂದಾಗಿ ಅದನ್ನು ಸ್ವೀಕಾರ ಮಾಡಿದ ಹ್ಯಾ ನಮ್ಮ ಜಾಲಹಣ